श्रीगुरभ्यो नम हरि ओ श्रीगणेशा नम शंकर शंकरचार्य केशव बादरायण सूत्रभाष्यतौ वंदे भगवतपुनः श्रुतिस्मृतिपुराल करुणा नमामि भगवत्पादं शंकरं लोकशंक ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ವೇದಾಂತ ಕಥಾವಳಿ ವೇದಾಂತ ಡಿಂಡಿಮ ವೇದಾಂತ ಡಿಂಡಿಮ ಎನ್ನತಕ್ಕಂತಹ ಕೃತಿಗೆ ಶಂಕರಾಚಾರ್ಯರ ಕೃತಿಗೆ ವೇದಾಂತ ಕಥಾವಳಿ ಅನ್ನತಕ್ಕಂತಹ ದೃಷ್ಟಾಂತ ಕಥೆಗಳನ್ನು ಕೊಟ್ಟಂತಹ ವ್ಯಾಖ್ಯಾನ ಶ್ರೀ ಶ್ರೀ ಸಜ್ಜಾನಂದ ಸರಸ್ವತಿ ಸ್ವಾಮೀಜಿಗಳದ್ದು ಅದರಲ್ಲಿ ಇವತ್ತು ಹತ್ತನೇದು ಶ್ರೀ ಶಂಕರ ಭಗವತ್ಪಾದರ ಹಾಗೂ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಹಾಗೂ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದಾಂತ ಸಾಗ ವಾರಿ ವೇದವಾರಿಧಿ ಡಾಕ್ಟರ್ ವಿದ್ವಾನ್ ಕೆ ಜಿ ಸುಬ್ರಹ ಶರ್ಮ ಶರಣಾರವಿಂದಗಳಿಗೆ ಈಗ ಹತ್ತನೇ ಕಥೆ ಗಾಂಧಾರ ದೇಶದ ಸಾಹುಕಾರ ಇಲ್ಲಿ ವಿಚಾರ ಇರತಕ್ಕಂಥದ್ದು ಪ್ರತ್ಯಕ್ ದೃಷ್ಟಿ ಪರಾಗ ಇವುಗಳ್ಯತ್ಯಾಸ ದೃಗ್ಶ್ಯೌ ತೌ ಪದಾಥೌ ದಸ್ಪರ ವಿಲಕ್ಷಣಬ್ರಹ್ಮದೃಶ್ಯ ಮಾತಿ ವೇದಂತಿಮ ದೃಕ್ ದೃಶ್ಯವು ತವು ಪದಾರ್ಥವು ದ್ವವು ಪರಸ್ಪರ ವಿಲಕ್ಷಣವು ನೋಡುವುದು ನೋಡಲ್ಪಡತಕ್ಕದ್ದು ದೃಕ್ ಮತ್ತು ದೃಶ್ಯ ಎಂದು ಒಂದಕ್ಕೊಂದು ಬೇರೆ ಲಕ್ಷಣವುಳ್ಳ ಅಂದರೆ ವಿಲಕ್ಷಣವಾದ ಎರಡು ಪದಾರ್ಥಗಳು ಇರುವು ಅಂತೇಳಿ ನೋಡುವಂಥದ್ದು ಮತ್ತು ನೋಡಲ್ಪಡತಕ್ಕದ್ದು ಅಂತೇಳಿ ಎರಡಿದೆ ಬೇರೆ ಬೇರೆ ಉಳ್ಳದ್ದು ದೃಗ್ಬ್ರಹ್ಮ ದೃಶ್ಯ ಮಾಯಾ ಮಾಯಾಸ್ಯಾತ್ ಇತಿ ವೇದಾಂತ ಡಿಂಡಿಮಃ ನೋಡುವುದೇ ಬ್ರಹ್ಮವು ನೋಡೋದು ಯಾರು ಈ ಜಗತ್ತನ್ನು ನೋಡ್ತಕ್ಕಂಥದ್ದು ಯಾರು ಅದೇ ಬ್ರಹ್ಮ ನಾವು ನೋಡ್ತಾ ಇದ್ದೇವಲ್ವಾ ಆ ನೋಡುವಂಥ ನಾವೇ ಬ್ರಹ್ಮ ನೋಡಲ್ಪಡತಕ್ಕದ್ದೇ ಮಾಯೆ ನೋಡುವುದೇನನ್ನು ಮಾಯೆಯನ್ನು ನಾವು ನೋಡುವುದಿಲ್ಲವೂ ನಮ್ಮ ಕಣ್ಣಿ ಕಾಣಿಸುವಂಥದ್ದೆಲ್ಲವೂ ಮಾಯೆ ಅಂತೇಳಿ ಇದು ವೇದಾಂತದ ಡಂಗುರ ಇದಕ್ಕೆ ದೃಷ್ಟಾಂತವನ್ನು ಹೇಳ್ತಾ ಇದ್ದಾರೆ ಕಥೆ ಗಾಂಧಾರ ದೇಶದ ಸಾಹುಕಾರ ಅಂಥೇಳಿ ಗಾಂಧಾರ ದೇಶದಲ್ಲಿ ಒಬ್ಬ ಸಾಹುಕಾರನಿದ್ದನು ಒಂದು ದಿನ ಇವನ ಮನೆಗೆ ಕಳ್ಳರು ನೆಂಟರ ವೇಷದಲ್ಲಿ ಬಂದು ರಾತ್ರಿಯಲ್ಲಿ ಇವನು ನಿದ್ರೆ ಮಾಡುತ್ತಿರುವಾಗ ಬೇಕಾದಷ್ಟು ಹಣವನ್ನು ದೂಚಿಕೊಂಡು ಇವನು ಇಲ್ಲಿಯಾದರೂ ಎದ್ದು ಗಲಾಟೆ ಎಬ್ಬಿಸಿ ಇವನನ್ನೇ ಸ್ಥಳ ಪಲ್ಲಾಟ ಮಾಡಿಬಿಡುವುದು ಒಳ್ಳೆಯದು ಎಂದು ಆತನಿಗೆ ಕಣ್ಣು ಕಟ್ಟಿ ದೂರ ಹೊತ್ತುಕೊಂಡು ಹೋಗಿ ದಿಕ್ಕು ತೋಚದಂತಿರುವ ಕಗ್ಗಾಡಿನಲ್ಲಿ ಬೆಂಗ ಹಿಂಗಟ್ಟು ಮುರಿಗಟ್ಟಿ ಕೈಕಾಲುಗಳನ್ನು ಕಟ್ಟಿ ಅವನನ್ನು ಮುಳ್ಳು ಗಿಡಗಳಿಂದ ಕೂಡಿದ ಒಂದು ಗುಂಡಿಯಲ್ಲಿ ಹಾಕಿಬಿಟ್ಟು ತಮ್ಮ ದಾರಿಯನ್ನು ಹಿಡಿದರು ಆತನು ಕಟ್ಟನ್ನು ಬಿಚ್ಚಿಕೊಳ್ಳುವುದಕ್ಕೂ ಇಲ್ಲದೆ ಆ ದಾರಿಯಲ್ಲಿ ಯಾರಾದರೂ ಬರುತ್ತಾರೋ ಇಲ್ಲವೋ ಎಂಬುದನ್ನು ತಿಳಿಯುವುದಕ್ಕೂ ಇಲ್ಲದೆ ಬಹು ಸಂಕಟದಿಂದ ಕಿರಿಚಿಕೊಳ್ಳುತ್ತಾ ಇದ್ದೆ ದೈವ ವಶದಿಂದ ಆ ಸಮೀಪದಲ್ಲಿ ಹೋಗುತ್ತಿದ್ದ ದಾರಿ ಹೋಕನೊಬ್ಬನು ಆರ್ತ ಆರ್ಥಧ್ವನಿಯನ್ನು ಕೇಳಿ ಕರುಣೆಯಿಂದ ಅಲ್ಲಿಗೆ ಬಂದು ಯಾರಪ್ಪು ಆಳುವವರು ಎಂದು ಕೇಳಿದ ಆ ಸಾಹುಕಾರನು ಅಯ್ಯ ಪುಣ್ಯ ಪುಣ್ಯಾತ್ಮ ನೀನು ಯಾರಾದರೂ ಆಗಿರು ದಯವಿಟ್ಟು ನನ್ನನ್ನು ಮೇಲಕ್ಕೆತ್ತಿ ಕೈಗಾರಗಳನ್ನು ಬಿಚ್ಚಿದರೆ ನನಗೊದಗಿರುವ ವಿಪತ್ತನ್ನು ಆಮೇಲೆ ತಿಳಿಸ್ತೇನೆ ಇಷ್ಟು ಉಪಕಾರವನ್ನು ಮಾಡಿ ಪುಣ್ಯ ಕಟ್ಟಿಕೋ ಎಂದು ದೀನನಾಗಿ ಬೇಡಿಕೊಂಡೆ ಆ ದಾರಿ ಹೋಕೋನು ಅಯ್ಯೋ ಇವನಿಗೆ ತೊಂದರೆ ಕೊಟ್ಟಿದ್ದಾರೆ ಎಂದು ಕನಿಕರದಿಂದ ಗುಂಡಿಯೊಳಗೆ ಇಳಿದು ಮೆಲ್ಲಗೆ ಈಚೆಗೆ ತೆಗೆದುಹಾಕಿ ಕಣ್ಣುಗಳನ್ನು ಬಿಚ್ಚಿದೆ ಕಣ್ಣು ಕಣ್ಣುಗಳು ಕೂಡ ಕಟ್ಟಿ ಎಲ್ಲ ಇಟ್ಟಿದ್ದರು ಈಗ ಸಹಕಾರ ಸ್ವರೂಪ ಸುಧಾರಿಸಿಕೊಂಡು ಬದುಕಿದ ಹಾಗಾಯ್ತಪ್ಪ ನಾನು ಗಾಂಧಾರ ದೇಶದವನು ಕಳ್ಳರ ಮೋಸಕ್ಕೆ ಸಿಕ್ಕಿ ಪಾಡುಪಟ್ಟದ್ದಾಯಿತು ದಯವಿಟ್ಟು ನಮ್ಮ ದೇಶದ ದಾರಿಯನ್ನು ತೋರಿಸಿದರೆ ಆ ಕಡೆಗೆ ಹೊರಡುತ್ತೇನೆ ನಿನ್ನ ಉಪಕಾರವನ್ನು ಎಂದಿಗೂ ಮರೆಯೋದಿಲ್ಲ ಅಂತೇಳಿ ಕೇಳಿಕೊಂಡು ದಾರಿ ಹೂಕೋನು ಅಯ್ಯ ಇದು ಸಿಂಧು ದೇಶ ಇಲ್ಲಿಂದ ಉತ್ತರಕ್ಕೆ ಹೋಗು ಆಮೇಲೆ ಪಶ್ಚಿಮಕ್ಕೆ ತಿರುವು ಅಲ್ಲಿಂದ ಸ್ವಲ್ಪ ವಾಯವ್ಯಕ್ಕೆ ಹೋಗು ಆ ಕಡೆಗೆ ಗಾಂಧಾರ ದೇಶವಿದ್ದೆ ಅಂಥೇಳಿ ಕೆಲವು ದೊಡ್ಡ ಹೆಗ್ಗುರುತುಗಳನ್ನು ತಿಳಿಸಿದ ಈ ಸಾಹುಕಾರನು ಆತನು ಹೇಳಿದ ಹೆಗ್ಗುರುತುಗಳನ್ನೆಲ್ಲ ನೆನಪಿಟ್ಟಿನಲ್ಲಿಟ್ಟುಕೊಂಡು ಸ್ವಲ್ಪ ತನ್ನ ಬುದ್ಧಿಯನ್ನು ಸೇರಿಸಿಕೊಂಡು ಊಹಿಸುತ್ತಾ ಕೊನೆಗೆ ಗಾಂಧಾರ ದೇಶವನ್ನು ಅಲ್ಲಿ ಎಂದಿನಂತೆ ಸುಖವಾಗಿರ್ತಾಯಿದ್ದೆ ಗಾಂಧಾರ ದೇಶದ ಸಾಹುಕಾರನಂತೆಯೇ ನಾವು ಚಂಚಲವಾದ ನಮ್ಮ ಮನಸ್ಸಿನಲ್ಲಿ ಕಲೆತುಕೊಂಡು ದೂರ ಹೊರದೃಷ್ಟಿಯುಳ್ಳವರಾಗಿ ಬಿಟ್ಟಿದ್ದೇವೆ ಸಾಹುಕಾರನು ಕಳ್ಳರನ್ನು ನೆಂಟರನ್ನು ನಂಬಿ ನೋಸ ಮೋಸ ಇಂದ್ರಿಯಗಳನ್ನು ನಮ್ಮ ಪ್ರಿಯ ಮಿತ್ರರೆಂದು ನಾವು ಭಾವಿಸಿದ್ದೇವೆ ಕಳ್ಳರು ಸಾಹುಕಾರನನ್ನು ಒಯ್ದಂತೆಯೇ ಈ ಇಂದ್ರಿಯಗಳು ನಮ್ಮನ್ನು ಬಾಹ್ಯ ಪ್ರಪಂಚವೆಂಬ ಕಗ್ಗ ಅಡಿಗೆ ಒಯ್ಯುತ್ತಾ ಇವೆ ಅವರು ಆತನನ್ನು ಗುಂಡಿಯೊಳಕ್ಕೆ ಹಾಕಿದಂತೆಯೇ ನಮ್ಮನ್ನು ಇವು ವಿಷಯ ಕೂಪದಲ್ಲಿ ಕಳೆಹುತ್ತಾ ಇವೆ ಅವನು ಮುಳ್ಳು ಗಿಡಗಳಿಂದ ವ್ಯಥೆಪಟ್ಟಂತೆಯೇ ನಾವು ಶಬ್ದಸ್ಪರ್ಶ ರೂಪ ಸಗಂಧ ಎಂಬ ಆದ ಸುಖ ದುಃಖ ರೂಪವಾದ ಅನುಭವಗಳೆಂಬ ವ್ಯಥೆಯಂತೂ ಹೊಂದುತ್ತಾ ಇದ್ದೇವೆ ದಾರಿಹೋಕನು ಕಣ್ಣು ಕಟ್ಟನ್ನು ಬಿಚ್ಚುತ್ತಲೂ ಸಾಹುಕಾರನಿಗೆ ಕಣ್ಣು ಕಂಡಂತೆಯೇ ಸದ್ಗುರುವು ಅನುಗ್ರಹ ಮಾಡುತ್ತಲೂ ನಮಗೆ ಪ್ರತ್ಯಕ್ ದೃಷ್ಟಿ ಎಂಬ ಒಳನೋಟವು ಬರುತ್ತದೆ ಪರಾಗ್ದೃಷ್ಟಿ ಅಂತೇಳಿದರೆ ಹೊರಗಿನದ್ದು ಮನಸ್ಸಿನೊಡನೆ ಕಲೆತು ನೋಡುವ ಹೊರನೋಟಕ್ಕೆ ಪರಾಗ್ ದೃಷ್ಟಿ ಅಂತ ಹೆಸರು ಪರಾಂಚಿಕಾಣಿ ಇಂದ್ರಿಯಾಣಿ ಅಂತೇಳಿ ಹೇಳ್ತಾರೆ ಇಂದ್ರಿಯಗಳು ಹೊರಮುಖವಾಗಿವೆ ಅಂತೇಳಿ ಉಪನಿಷತ್ನಲ್ಲಿ ಕೂಡ ಬರ್ತದೆ ಪರಾಕ್ ಅಂದರೆ ಹೊರಗೆ ಅಂಥೇಳಿ ಪ್ರತ್ಯಕ್ ಅಂದರೆ ಒಳಗೆ ಈ ಮನಸ್ಸನ್ನು ಹೊರದಬ್ಬಿ ಅದನ್ನು ಅದರ ವಿಷಯಗಳನ್ನು ಸೇರಿಸಿಕೊಂಡು ಈ ಎಲ್ಲವನ್ನೂ ನೋಡುವ ಒಳನೋಟಕ್ಕೆ ಪ್ರತ್ಯಕ್ ದೃಷ್ಟಿ ಅಂತೇಳಿ ಹೆಸರು ಸಾಹುಕಾರನು ತನ್ನ ಬುದ್ಧಿಬಲದಿಂದಲೂ ದಾರಿ ಹೋಕನ ದಯೆಯಿಂದಲೂ ಊರು ಸೇರಿದಂತೆಯೇ ಸದ್ಗುರುವಿನ ಬೋಧೆಯನ್ನು ಅನುಸರಿಸಿ ಈ ಒಡನೋಟವನ್ನು ಹೊಂದಿ ಶಾಸ್ತ್ರಚರಣವನ್ನು ಮಾಡುತ್ತಾ ಬ್ರಹ್ಮವನ್ನು ಅನುಭವಕ್ಕೆ ತಂದುಕೊಳ್ಳಬೇಕಾಗಿರುವುದು ಎಂಬುದು ವೇದಾಂತದ ಮುಖ್ಯವಾದ ಉಪದೇಶ ಇದು ಹತ್ತನೇ ಕಥೆ ಹಾಗಾಗಿ ನಾವು ಹೊರಮುಖವಾಗಿರುವ ಇಂದ್ರಿಯ ಮನಸ್ಸುಗಳನ್ನು ಅಂತರ್ಮುಖಗೊಳಿಸಿದಾಗ ನಮಗೆ ನಮ್ಮ ಆತ್ಮದ ಅರಿವಾಗ್ತದೆ ಅನುಭವವಾಗ್ತದೆ ಹೊರಮುಖವಾಗಿ ಹೋದಾಗ ಎಷ್ಟೊಂದು ವಿಷಯಗಳಿವೆ ಶಬ್ದಸ್ಪರ್ಶ ರೂಪ ರಸ ರಸಗಂಧಾದಿಗಳು ಅವುಗಳು ನಮಗೆ ಸುಖ ದುಃಖಗಳನ್ನು ಉಂಟು ಮಾಡತಕ್ಕಂಥವುಗಳು ಎಂಬ ಅರಿವು ನಮಗೆ ಆಗ್ತದೆ ನಾವು ಒಳಮುಖವಾಗಿ ಅಂತರ್ಮುಖವಾಗಿ ಆ ಬಗ್ಗೆ ಚಿಂತನೆ ಶ್ರವಣ ಮನನಾದಿಗಳನ್ನು ಮಾಡಿದಾಗ ಗುರುವಿನ ಉಪದೇಶವನ್ನು ಕೇಳಿದಾಗ ಶ್ರವಣ ಮನ ಅದನ್ನೇ ಮನಸ್ಸಿನಲ್ಲಿ ಚಿಂತನೆ ಮಾಡಿದಾಗ ನಿಧಿ ಆಮೇಲೆ ಅದನ್ನು ಅನುಭವಕ್ಕೆ ತಂದುಕೊಳ್ಳತಕ್ಕಂಥದ್ದು ಹನ್ನೊಂದನೆಯದು ಕಥೆ ಹಳೆಯ ಕನ್ನಡ ಹಳೆಯ ಕಡತದ ಅರ್ಥ ಹಳೆಯ ಕಡತ ಅಂದರೆ ಫೈಲ್ ಗುರು ಉಪದೇಶ ಶಾಸ್ತ್ರ ವಿಚಾರ ಈ ಎರಡು ವಿಚಾರಗಳ ಬಗ್ಗೆ ಇಲ್ಲಿ ಹೋಲಿಕೆ ಇದೆ ನಾವು ಹಿಂದಿನದರಲ್ಲಿ ಪ್ರತ್ಯದೃಷ್ಟಿ ಪರಾಗದೃಷ್ಟಿಯ ಹೋಲಿಕೆಯನ್ನು ನೋಡಿದೆವು ಇಲ್ಲಿ ಗುರು ಉಪದೇಶ ಮತ್ತು ಶಾಸ್ತ್ರ ವಿಚಾರಕ್ಕೆ ಏನಂತರ ಏನು ಅಂದರು ಅವುಗಳ ವಿಚಾರ ಅಂತೇಳಿ ಹಳೆಯ ಕಡತದ ಅರ್ಥ ಏನಂತಕ್ಕಂಥ ದೃಷ್ಟಾಂತ ಕಥೆ ಅದಕ್ಕೆ ದ್ವಿಜತ್ವ ವಿಧ್ಯನುಷ್ಠಾನಿಪ್ರತ್ವ ವೇದ ಪಾಠತಃ ಬ್ರಾಹ್ಮಣ್ಯಂ ಬ್ರಹ್ಮವಿಜ್ಞಾನಾದಿತಿ ವೇದಾಂತ ಡಿಂಡಿಮಃ ನೋಡಿ ಭಾಳ ಚೆನ್ನಾಗಿದೆ ವೇದಾಂತ ಡಿಂಡಿಮದ ಶ್ಲೋಕಗಳು ದ್ವಿಜತ್ವ ವಿಧ್ಯನುಷ್ಠಾನಾತ್ ಶಾಸ್ತ್ರದಲ್ಲಿ ಹೇಳಿರುವಂತೆ ನಡೆಯುವವನು ವಿಧಿ ವಿಧಿವತ್ತಾಗಿ ಆಚೆ ಅನುಷ್ಠಾನ ಮಾಡತಕ್ಕಂಥವನು ದ್ವಿಜನು ಅಂತೇಳಿ ಅನಿಸ್ಕೊಳ್ತಾನೆ ತ್ವ ವಿಧ್ಯ ವಿಪ್ರವ ವೇದ ಪಾಠತಃ ವೇದವನ್ನು ಅಧ್ಯಯನ ಮಾಡಿದವನು ವಿಪ್ರನು ಅಂತೇಳಿ ಅನಿಸ್ಕೊಳ್ತಾನೆ ವೇದಾಧ್ಯಯನತೋ ವಿಪ್ರೋ ಅಂತೇಳಿ ಹೇಳ್ತಾರಲ್ಲ ಬ್ರಹ್ಮವಿಬ್ರಾಹ್ಮಣಸ್ಮತಃ ಜನ್ಮನಾ ಜಾಯತೆ ಜಂತು ಕರ್ಮಣ ಜಾಯತೆ ್ವಿಜ ವೇದನೋ ವಿಪ್ರೋ ಬ್ರಹ್ಮಜ್ಞಾನೇನ ಬ್ರಾಹ್ಮಣಃ ಅಥವಾ ಬ್ರಹ್ಮವಿದ ಬ್ರಾಹ್ಮಣ ಸ್ಮೃತಃ ಅಂತೇಳಿ ಒಂದು ಶ್ಲೋಕ ಅದೇ ರೀತಿಯಲ್ಲಿ ಇಲ್ಲಿ ದ್ವಿಜತ್ವ ವಿಧ್ಯನುಷ್ಠಾನಿಪ್ರತ್ವ ವೇದ ಪಾಠ ಬ್ರಾಹ್ಮಣ್ಯಂ ಬ್ರಹ್ಮವಿಜ್ಞಾನಾ ದ್ವಿತಿ ಶಾಸ್ತ್ರದಲ್ಲಿ ಹೇಳಿರುವಂತೆ ನಡೆಯುವವನು ದ್ವಿಜನು ವೇದವನ್ನು ಅಧ್ಯಯನ ಮಾಡಿದವನು ವಿಪ್ರನು ಆದರೆ ಬ್ರಹ್ಮವನ್ನು ಅರಿತಾತನೇ ಬ್ರಾಹ್ಮಣ ಎನಿಸುವನು ವೇದಾಂತದ ಡಂಗುರ ಒನ್ ಈಗ ಹಳೆಯ ಕಡತದ ಅರ್ಥವ ದೃಷ್ಟಾಂತವನ್ನು ನೋಡೋಣ ಒಂದೂ ಒಬ್ಬ ಸಾಹುಕಾರನಿದ್ದ ಇವನು ಲಕ್ಷಗಟ್ಟಲೆಯಾಗಿ ಹಣವನ್ನು ಸಂಪಾದಿಸಿ ವ್ಯವಹಾರ ಮಾಡ್ತಾಯಿದ್ದು ಕೊನೆಗೆ ದೈವಾಧೀನಾದ ಅಂದರೆ ಮರಣ ಹೊಂದಿದ ದೈವ ಅಂದರೆ ದೇವರು ದೇವರಿಗೆ ಅಧೀನಾದ ಅಂದರೆ ತನ್ನ ಸ್ವನ್ ಸ್ವಾಧೀನ ಹೋಯಿತು ಸ್ವಅಧೀನ ಹೋಯಿತು ದೈವಾಧೀನ ಆದ ಸ್ವಾಧೀನ ಇಲ್ಲದವನು ಆದ ಮರಣ ಹೊಂದಿದ ಸಾಯುವ ಕಾಲಕ್ಕೆ ಇವನಿಗೆ ಒಬ್ಬನೇ ಒಬ್ಬ ಚಿಕ್ಕ ಹುಡುಗನಿದ್ದ ಇವನನ್ನು ತಂದೆಯು ಬಲು ಮುದ್ದಿನಿಂದ ಸಾಕಿದ್ರಿಂದ ಇವನು ಬರಬರುತ್ತಾ ಚಲ್ಲಾಟಕ್ಕೆ ಬಿದ್ದು ಹಣವನ್ನೆಲ್ಲ ಪೋಲ್ ಮಾಡಿಕೊಂಡು ತರಿದ್ರನಾದ ಅತಿ ಅವನು ಹಣವನ್ನೆಲ್ಲ ಹಾಳು ಮಾಡುವನಾದ ದುರಭ್ಯಾಸದಿಂದ ಒಂದು ದಿನ ಇವನು ತಂದೆಯ ಕಾಲದ ಹಳೆಯ ಕಡತಗಳನ್ನೆಲ್ಲ ತಿರುಗಿಸಿ ತಿರುಗಿಸಿ ನೋಡ್ತಿರಲ್ಲಿ ಒಂದು ಖಾತೆಯಲ್ಲಿ ದೇವಸ್ಥಾನದ ಗೋಪುರದಲ್ಲಿ ಚೈತ್ರ ಮಾಸದ ಶುದ್ಧ ನವಮಿಯ ದಿನ ಮಧ್ಯಾಹ್ನದ ಮೇಲೆ ಎರಡು ಗಂಟೆಗೆ ಸರಿಯಾಗಿ ಎರಡು ಲಕ್ಷ ರೂಪಾಯಿಗಳನ್ನು ಇಟ್ಟಿರುತ್ತದೆ ಎಂದು ಬರೆದಿತ್ತು ಹೊಟ್ಟೆಗಿಲ್ಲದೆ ವ್ಯಥ ಬಿಡುತ್ತಿದ್ದ ಈತನಿಗೆ ಮಿತಿ ಮೀರಿದ ಸಂತೋಷವಾಗಿ ಗೋಪುರವನ್ನು ಕಡವಿಸಿದನು ಅಲ್ಲಿ ಯಾವ ಹಣವೂ ದೊರೆಯಲಿಲ್ಲ ವಯಸ್ಸಾಗಿದ್ದ ನಮ್ಮ ಏನೋ ಮರೆಯುವಿನಿಂದ ಹೀಗೆ ಲೆಕ್ಕದ ಬರೆದಿರಬೇಕು ಗುಡಿಯಲ್ಲಿ ಮತ್ತೆ ಎಲ್ಲಿಯೋ ಹಣವಿರಬಹುದು ಅಂಥೇಳಿ ಹತ್ತಿಪ್ಪತ್ತು ಕೂಲಿಗಳನ್ನು ದೇವಸ್ಥಾನವನ್ನೇ ಕಳವಿಸಿ ನೋಡಿದ ಎಲ್ಲಿಯೂ ಯಾವ ಹಣವೂ ಸಿಗಲಿಲ್ಲ ಬಡತನದ ಜೊತೆಗೆ ಬ್ರಹ್ಮೀತಿ ಎಂಬಂತೆ ಮೊದಲೇ ಬಡತನ ಅದರ ಜೊತೆಗೆ ಹ್ಞೂ ಅಧ್ಯಾತ್ಮವನ್ನು ಅಂದರೆ ವೈರಾಗ್ಯವನ್ನು ತಾಳಿದರೆ ಇನ್ನು ಬಡತನಕ್ಕೆ ಹೇಳಬೇಕೆ ಬ್ರಹ್ಮೀತಿ ಅಂದರೆ ಹಾಗೆ ಬ್ರಹ್ಮ ಎಂಬುದಾಗಿ ಹೇಳ್ತಕ್ಕಂಥವು ಮೊದಲೇ ಬಡತನ ಇದ್ದವ ಹ್ಞೂ ಮೊದಲೇ ಹೊಟ್ಟೆಗೆ ಮತ್ತು ದುಡಿಯದೆ ಬ್ರಹ್ಮ ಬ್ರಹ್ಮ ಅಂತ ಹೇಳ್ತಾ ಕೂತ್ರೆ ಹೇಳುವ ಹಾಗೆ ಇದೊಂದು ಗಾದೆ ಬಡತನದ ಜೊತೆಗೆ ಬ್ರಹ್ಮೀತಿ ಎಂಬಂತೆ ಇವನಿಗೆ ದೇವರ ಗುಡಿಯನ್ನು ಹಾಳು ಮಾಡಿದ ಅಪಕೀರ್ತಿಯೊಂದು ಗಂಟು ಬಿತ್ತು ಮೊದಲೇ ಹಣ್ಣಾಗಿರಲಿಲ್ಲ ಎಲ್ಲ ಖರ್ಚಾಗಿ ಹೋಗಿತ್ತು ಅದರ ಜೊತೆಗೆ ದೇವಳ ದೇವರ ಗುಡಿಯನ್ನೇ ಒಂದು ಕೆಡಗೆ ಹಾಕಿಬಿಟ್ಟ ಹಣಕ್ಕಾಗಿ ಅವನು ತಂದೆ ಬರೆದಿಟ್ಟಿದ್ದಾನೆ ಅಂತೇಳಿ ಹೀಗೆ ದಿಕ್ಕು ದಿಕ್ಕು ತೋಚದೆ ಮನೆಯಲ್ಲಿ ದುಃಖ ಪಡ್ತಾ ಇವರ ಅಪ್ಪನ ಜೊತೆಗಾರನೋಭವ ಇವನ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗುವುದಕ್ಕಾಗಿ ಬಂದ ಇವನ ಅಪ್ಪನ ಸ್ನೇಹಿತ ಈ ಹುಡುಗನು ನಡೆದ ಸಂಗತಿಯನ್ನೆಲ್ಲ ಅವನಲ್ಲಿ ಹೇಳಿಕೊಂಡು ಅತ್ತ ಆಗ ಹೊಸ ಸಾಹುಕಾರ ಹೆದರಬೇಡ ಕಡತವನ್ನು ತೆಗೆದುಕೊಂಡು ಬಾ ಅಂತೇಳಿ ತರಿಸಿ ನೋಡದಾಗಿ ದೇವಸ್ಥಾನದ ಉದ್ದ ಆಗಲ ಎತ್ತರ ಮುಂತಾಗಿ ದಡಹದಿಯ ನಕ್ಷೆಯನ್ನು ಮೊದಲುಕೊಂಡು ಎಲ್ಲವನ್ನು ವಿಸ್ತಾರವಾಗಿ ಒಂದು ಕಡೆ ಕೂಡಲೇ ಈ ಸಾಹುಕಾರ ದೇವಸ್ಥಾನವನ್ನು ತಾನೇ ಹಣ ಕೊಟ್ಟು ಚೈತ್ರ ಮಾಸಕ್ಕೆ ತಾನು ಬರುವುದಾಗಿ ಹೇಳಿ ಹೊರಟು ಚೈತ್ರ ಶುದ್ಧ ನವಮಿಯ ದಿನ ಇಬ್ಬರು ಸೇರಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬರುವ ಹೊತ್ತಿಗೆ ಸರಿಯಾಗಿ ಎರಡು ಗಂಟೆ ಆಗ ಸಾಹುಕಾರನು ಗೋಪುರದ ನೆರಳು ಬಿದ್ದಿದ್ದ ಸ್ಥಳದಲ್ಲಿ ಕೂಲಿಗಳಿಂದ ಅಗೆತ ಮಾಡಿಸಿ ನೋಡಲಾಗಿ ಒಂದು ಕೊಪ್ಪರಿಗೆಯೂ ಕಂಡು ಅದರ ತುಂಬ ವರಹಗಳಿದ್ದವು ಸಾಹುಕಾರನ ಮಗನ ಆನಂದಕ್ಕೆ ಪಾರವೇ ಇಲ್ಲವಾಯ್ತು ಸಾಹುಕಾರನು ಬರೆದಿದ್ದ ಕಡತವನ್ನು ಅವನ ಜೊತೆಗಾರನೂ ಮಗನೂ ಇಬ್ಬರೂ ನೋಡಿದರು ಆದರೆ ಅದರ ಸರಿಯಾದ ಅರ್ಥವು ವ್ಯವಹಾರ ಚತುರ್ನಾದ ಗೆಳೆಯನಿಗೆ ತೊಳಿ ತಿಳಿಯುತ್ತಿಯ ಹೊರತು ಅವಿವೇಕಿಯಾದ ಮಗನಿಗೆ ತಿಳಿಯಲಿಲ್ಲ ಗೋಪುರದಲ್ಲಿ ಲಕ್ಷಗಟ್ಟಲೆ ರೂಪಾಯಿಗಳಿರುವುದು ಅಸಂಭವವೆಂಬುದು ಒಂದು ವೇಳೆ ಇದ್ದರೂ ಅದನ್ನು ಇಟ್ಟ ಮಾಸಾ ಪಕ್ಷತಿಥಿಗಳಿಗೆ ಮುಂತಾದ ಮುಹೂರ್ತ ವಿಶೇಷವನ್ನು ವ್ಯವಹಾರವನ್ನು ಅರಿತ ಸಾಹುಕಾರನು ಕಾರಣವಿಲ್ಲದೆ ಕಡತದಲ್ಲಿ ಬರೆಯಲಾರನೆ ಬರೆಯಲಾರನೆಂಬುದು ಆ ಹುಡುಗನಿಗೆ ತಿಳಿಯಲಿಲ್ಲ ಹೊಳೆಯಲಿಲ್ಲ ಯಾಕೆ ಅದನ್ನು ಈ ಮಾಸ ಪಕ್ಷತಿಥಿಗಳಿಗೆ ಎಲ್ಲಿ ಇಷ್ಟು ಗಂಟೆ ಇಟ್ಟಿದ್ದೇವೆ ಅಂತೇಳಿ ಆ ಹೊತ್ತಿಗೆ ನೆರಳು ಎಲ್ಲಿ ಬೀಳುತ್ತದೆ ಆ ಪ್ರದೇಶದಲ್ಲಿ ಹೂತಿಟ್ಟಿದ್ದಾನೆ ಅಂತೇಳಿ ಅರ್ಥ ಆ ಗೋಪುರದಲ್ಲಿಯೇ ಅಲ್ಲ ಅದಕ್ಕಾಗಿ ಈ ಮುಹೂರ್ತವನ್ನು ಬರೆದದ್ದು ಅದು ಇವನಿಗೆ ಹೊಳಿರಲಿಲ್ಲ ಮಗನಿಗೆ ಆದರೆ ಇನ್ನೊಬ್ಬ ಜೊತೆಗಾರನಿಗೆ ಇದೆಲ್ಲ ಗೊತ್ತಾಯಿತು ಯಾಕೆ ಅವನು ವ್ಯವಹಾರ ಚಂದ್ರ ಮಗ ಕೇವಲ ದುಂದುಕೋರ ಖರ್ಚು ಮಾಡಲಿಕ್ಕೆ ಮಾತ್ರ ಗೊತ್ತು ಅವನಿಗೆ ಸಂಗ್ರಹ ಮಾಡಲಿಕ್ಕೆ ಗೊತ್ತಿಲ್ಲ ವ್ಯವಹಾರ ಹಣ ಸಂಗ್ರಹ ಗೊತ್ತಿಲ್ಲ ವೇದಾಂತ ಶಾಸ್ತ್ರವು ಎಲ್ಲರಿಗೂ ಕಾಣುವಂತೆ ಪುಸ್ತಕಗಳಲ್ಲಿ ಬರೆದಿದ್ದರೂ ಅನುಭವಿಯಾದ ಸದ್ಗುರು ಈಗ ಒಬ್ಬನಿಗೆ ಅದರ ತಾತ್ಪರ್ಯವೂ ಗೊತ್ತಾಗುದೇ ಹೊರತು ಮತ್ತೊಬ್ಬನ ಬುದ್ಧಿಗೆ ಅದು ಮಿಂಚಲಾರದು ಆರು ಶಾಸ್ತ್ರಗಳನ್ನು ಬಲ್ಲವನಾದರೂ ವೇದಾಂತ ತತ್ವವನ್ನು ತಾನೇ ಕಂಡುಕೊಂಡು ನಿಂದು ಹೆಮ್ಮೆ ಪಡಬಾರದು ಅನುಭವವಿರುವ ಸಾಧುಗಳನ್ನು ಶರಣು ಹುಕ್ಕು ಅವರ ಕೃಪೆಯಿಂದ ಕೃತಾರ್ಥನಾಗುವುದಕ್ಕೆ ಪ್ರಯತ್ನಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇದು ಹಳೆಯ ಕಡತದ ಅರ್ಥ ಗುರು ಉಪದೇಶ ಶಾಸ್ತ್ರ ವಿಚಾರದ ಅಂತರ ಶಾಸ್ತ್ರ ವಿಚಾರದಲ್ಲಿ ವಿಚಾರಗಳನ್ನು ಅರಿತುಕೊಳ್ಳುವುದೇ ಹೊರತು ಗುರು ಉಪದೇಶವನ್ನು ಶ್ರವಣ ಮಾಡಬೇಕು ಅದರಿಂದಲೇ ನಮಗೆ ಅದರ ಯಥಾರ್ಥದ ಅರಿವು ಕೇವಲ ಶಾಸ್ತ್ರ ಪಾಂಡಿತ್ಯವು ಸಾರದು ಇದು ಹನ್ನೊಂದನೇ ಕಥೆ ಇನ್ನು ಹನ್ನೆರಡನೇದು ಬಾಯಿ ವೇದಾಂತ ಅದೇ ಇದೇ ಅದೇ ರೀತಿಯದ ಇದು ಕೂಡ ಅನುಭವ ಮತ್ತು ಶಾಸ್ತ್ರಪಾಂಡಿತ್ಯ ಅಂಥೇಳಿ ನ ಮತಾಭಿನಿವೇಶ ಭಾಷಾವೇಶ ಮಾತ್ರ ಮುಕ್ತಿರ್ವಿನಾತ್ಮವಿಜ್ಞಾನಮಿತಿ ವೇದಾಂತ ಡಿಂಡಿಮಃ ನ ಮತ ಅಭಿನಿವೇಶ ವೇದಾಂತ ಮತದಲ್ಲಿ ಅಭಿಮಾನವಿದ್ದ ಮಾತ್ರಕ್ಕೆ ಅಥವಾ ನ ಭಾಷಾವೇಷ ಮಾತ್ರತಃ ವೇದಾಂತದ ಭಾಷೆಯನ್ನು ಮಾತ್ರನ ಆಳುತ್ತಿದ್ದ ಮಾತ್ರಕ್ಕೆ ಅಥವಾ ಸನ್ಯಾಸವೇ ಮುಂತಾದ ವೇಷವನ್ನು ಹಾಕಿಕೊಂಡ ಮಾತ್ರಕ್ಕೆ ಮುಕ್ತಿರ್ವಿನ ಆತ್ಮವಿಜ್ಞಾನಂ ಇತಿ ವೇದಾಂತ ಡಿಂಡಿಮಃ ಆತ್ಮಜ್ಞಾನವಿಲ್ಲದೆ ಮೋಕ್ಷವಾಗಲಾರದೆಂದು ವೇದಾಂತದ ಡಂಗುರವು ಮೋಕ್ಷವಾಗಬೇಕಿದ್ದರೆ ಆತ್ಮಜ್ಞಾನವೇ ಆಗಬೇಕು ವೇದಾಂತ ಮತದಲ್ಲಿ ಅಭಿಮಾನವಿದ್ದ ಮಾತ್ರಕ್ಕೆ ಮೋಕ್ಷ ಆಗುವುದಿಲ್ಲ ವೇದಾಂತ ಮಾತನ್ನು ಆಡುತ್ತಿದ್ದರೆ ಮೋಕ್ಷ ಆಗುವುದಿಲ್ಲ ಸನ್ಯಾಸವೇ ಮುಂತಾದ ವೇಷವನ್ನು ಹಾಕಿದರೆ ಮೋಕ್ಷ ಆಗುವುದಿಲ್ಲ ಆತ್ಮಜ್ಞಾನ ಉಂಟಾದರೆ ಅದೇ ಮೋಕ್ಷಕ ಉದಾಹರಣೆ ವಾಯು ವೇದ ಅಂತ ಮಹಾರಾಷ್ಟ್ರ ರಾಜ್ಯದ ಸ್ಥಾಪಕನಾದ ಛತ್ರಪತಿ ಶಿವಾಜಿಯ ಗುರುಗಳು ಸುಪ್ರಸಿದ್ಧ ಸಾಧುವರಿಯರೂ ಆದ ಸಮರ್ಥ ರಾಮದಾಸರು ಎಂತಕ್ಕಂಥವ್ರು ಮಹಾಜ್ಞಾನಿಗಳು ಅವರು ಒಳ್ಳೆಯಲ್ಲೇ ಒಬ್ಬ ವೇದಾಂತ ಶಾಸ್ತ್ರವನ್ನು ಓದಿಕೊಂಡು ಪಂಡಿತನಿದ್ದ ಇವನು ತತ್ವಶಾಸ್ತ್ರದ ಮರ್ಮವನ್ನು ತಾನು ಬಲ್ಲನಿಂದ ತೋರಿಸಿಕೊಳ್ಳುವುದಕ್ಕಾಗಿ ಆಗೇ ಆಗಿ ಸಮರ್ಥರ ಮುಂದೆ ಬಂದು ಜಗತ್ತೆಂಬುದು ಹಗ್ಗದಲ್ಲಿ ತೋರು ಹಾವಿನಂತೆ ಮಿಥಿಯಾಗಿರುವುದು ಆತ್ಮ ಸತ್ಯವು ಎಂದು ಶಾಸ್ತ್ರದ ಮಾತುಗಳನ್ನು ಆಡಂಬರವಾಗಿ ಹಾಡ್ತಾ ಸಮರ್ಥರು ಜನಗಳಲ್ಲಿ ದೈವಭಕ್ತಿಯನ್ನು ಶಾಂತಿ ದಾಂತಿ ಮೊದಲಾದ ನೋಡಿ ಶಾಂತಿ ಅಂದರೆ ಶ ಮನಃಪ್ರಶಮನ ಮನಸ್ಸಿನ ನಿಯಂತ್ರಣ ದಾಂತಿ ಅಂದರೆ ದಾಂತ ಧಮನ ದಮ ಶಮ ಧಮ ಶಾಂತಿ ದಾಂತಿ ಧಮ ಅಂದರೆ ಇಂದ್ರಿಯ ನಿಗ್ರಹ ದಾಂತಿ ಅಂದರೆ ಇರುವಿಕೆ ಮೊದಲಾದ ಸಾಧನಗಳನ್ನು ಬೆಳೆಸಿದರೆ ಸರಿಯಾದ ನೀರು ಗೊಬ್ಬರಗಳಿಂದ ಬೆಳೆದ ಗಿಡದಲ್ಲಿ ಕಾಲಕಕ್ಕೆ ಸರಿಯಾಗಿ ಹಣ್ಣು ಬಿಡುವಂತೆ ಸದ್ಗುರು ಉಪದೇಶ ಸತ್ ಶಾಸ್ತ್ರ ಶ್ರವಣ ಸನ್ಮಾರ್ಗದ ವಿಚಾರ ಇವುಗಳಿಂದ ಜ್ಞಾನೋತಾನೇ ಹುಟ್ಟುವುದುಂಬ ಉದ್ದೇಶದಿಂದ ಮುಖ್ಯವಾಗಿ ಸಾಧನವನ್ನೇ ಹೆಚ್ಚಾಗಿ ಹೇಳ್ತಾಯಿದ್ರು ಈ ಪಂಡಿತನು ಆ ಮಟ್ಟಿಗೆ ಯಾವ ಸಾಧನವನ್ನು ಮಾಡದೆ ವೇದಾಂತದ ಮಾತುಗಳನ್ನೇ ಬಳಸುತ್ತಾ ವಿಷಯವನ್ನು ತಿಳಿಯಬೇಕೆಂಬ ಸತ್ ಶಿಷ್ಯರಿಗೂ ಅಡ್ಡಿಯಾಗಿರ್ತಾ ಇದ್ದ ಏನೋ ಒಬ್ಬ ಒಂದು ಆಟವನ್ನು ಪ್ರಾರಂಭಿಸಿ ಎಲ್ಲರಿಗೂ ಒಂದು ಹಗ್ಗವನ್ನು ತೋರಿಸಿ ತನ್ನ ಕೈ ಚಳಕದಿಂದ ಹಾವಿನಂತೆ ಮಾರ್ಪಡಿಸಿ ಒಂದು ಕಡೆ ಹಾಕಿದೆ ಆಗ ಸಮರ್ಥರು ಪಂಡಿತನನ್ನು ಅಯ್ಯ ಆ ಹಗ್ಗವನ್ನು ಇಲ್ಲಿ ತೋಡೋಣ ಎಂದರು ಹೆಡೆಯನ್ನ ಬಿಟ್ಟುಕೊಂಡು ಆಡುವ ಹಾವಿನಂತೂ ಇದ್ದ ಹಗ್ಗವನ್ನು ನೋಡಿ ಪಂಡಿತನು ಭಯದಿಂದ ಮಾತನಾಡದೆ ಸುಮ್ಮನೆ ಕೂತಿದ್ದ ಸಮರ್ಥರು ಏನಯ್ಯ ಪಂಡಿತೋತ್ತಮ ಇದು ಹಗ್ಗದ ಹಾವಲ್ಲವೇ ಇದಕ್ಕೆ ಹೆದರ್ತೀಯೇ ಕೂಡಲೇ ಹೋಗಿ ತೆಗೆದುಕೊಂಡು ಬಾ ಎನ್ನಲು ಆತನು ಸ್ವಾಮಿ ಇದು ನಿಜವಾಗಿಯೂ ಹಾವೆಂದೇ ನನಗೆ ತೋರುತ್ತದೆ ಎಂದನು ಸಮರ್ಥರು ತಾವೇ ಎದ್ದು ಅಲ್ಲಿಗೆ ಹೋಗಿ ಅದನ್ನು ಹಿಡಿದುಕೊಂಡು ಬಂದರು ಅದು ನಿಜವಾಗಿಯೂ ಹಗ್ಗವೇ ಆಗಿತ್ತು ಜಗತ್ತು ಮಿಥ್ಯೆ ಬ್ರಹ್ಮವು ಸತ್ಯ ಎಂದು ವೇದಾಂತದಲ್ಲಿ ಹೇಳುತ್ತದೆ ಅಷ್ಟೇ ಇದೇ ಸರಿ ಎಂದು ಹೋಗುಟ್ಟುತ್ತಾ ವೇದಾಂತದಿಂದ ಆರಿಸಿದ ಎಂಜಲ ಮಾತುಗಳನ್ನು ಆಡಿದ ಮಾತ್ರದಿಂದ ಜನರಿಗೆ ಯಾವ ಪ್ರಯೋಜನವೂ ಆಗಲಾರದು ದೇಹವು ಬುದ್ಧಿಯು ಈಗ ಎಷ್ಟು ಗಟ್ಟಿಯಾಗಿರುವುದೋ ದೇಹವೇ ಮುಂತಾದವುಗಳನ್ನು ನೋಡುತ್ತಿರುವ ಚೈತನ್ಯವೇ ನಾನು ಎಂಬ ತಿಳುವಳಿಕೆಯು ಅಷ್ಟರ ಗಟ್ಟಿಯಾಗಬೇಕು ದೇಹವೇ ಮುಂತಾದವುಗಳನ್ನು ನೋಡ್ತಾ ಇರತಕ್ಕಂಥ ಚೈತನ್ಯವೇ ನಾನು ಎಂಬತಕ್ಕಂಥ ತಿಳುವಳಿಕೆ ಕೂಡ ಆಗ ಮಾತ್ರವೇ ವೇದಾಂತ ಪೂರ್ಣ ಪ್ರಯೋಜನ ಆಗ್ತದೆ ವೇದಾಂತವೆಂಬುದು ಮಾಡಬೇಕಾದ ಒಂದು ಕರ್ಮವಲ್ಲ ಅಥವಾ ಆಡಬೇಕಾದ ಶಾಸ್ತ್ರದ ಮಾತು ಅಲ್ಲ ವೇದಾಂತ ಜ್ಞಾನವೆಂಬುದು ಆತ್ಮಸ್ವರೂಪದ ಅರಿವು ತಿಳುವಳಿಕೆ ಆತ್ಮವನ್ನು ಅರಿತವರಿಗೆ ಮಾತ್ರವೇ ವೇದಾಂತದ ಪ್ರಯೋಜನ ಆಗ್ತದೆ ಹಾವಿನಂತೆ ತೋರುತ್ತಿದ್ದರೂ ಅದು ಹಗ್ಗವೇ ಎಂಬ ತತ್ವವನ್ನು ಬಲ್ಲವರಾದ್ದರಿಂದ ಸಮರ್ಥರು ಧೈರ್ಯದಿಂದ ಅದನ್ನು ಹಿಡಿದುಕೊಂಡರು ಪಂಡಿತನು ವೇದಾಂತದ ಮಾತುಗಳನ್ನು ಎಷ್ಟು ಹೇಳುತ್ತಿದ್ದರೂ ಹಗ್ಗವು ಹಾವಿನಂತೆ ಇರುವುದು ಇರುವುದುಂಟೆಂಬುದನ್ನು ಬಲ್ಲವನಾದರೂ ಇದು ಹಾವೋ ಹಗ್ಗೋ ಎಂಬ ಸಂದೇಹವು ಆತನಿಗೆ ಹೋಗಿರಲಿಲ್ಲ ಆದ್ದರಿಂದ ಅವನಿಗೆ ಭಯವಾಯಿತು ಆ ಸಂದೇಹ ಹೋದರೆ ಯಥಾರ್ಥದ ಅದರ ನಂಬಿಕೆವಾದ ಈ ವಿಚಾರದಲ್ಲಿ ನಂಬಿಕೆ ಇಲ್ಲದವನು ವಿಚಾರವನ್ನು ತಾನು ಇನ್ನೊಂಬರಿಗೆ ಹೇಳಬಲ್ಲ ಅಷ್ಟೇ ಹೊರತು ಅದರಲ್ಲಿ ನಂಬಿಕೆ ಇಲ್ಲದಿದ್ದರೆ ಪೂರ್ಣವಾಗಿ ಆ ನಂಬಿಕೆ ಸಂಶಯವನ್ನು ಹೋಗಲಾಡತಕ್ಕ ಗುರು ಒಬ್ಬ ಬೇಕಾಗ್ತದೆ ಅವ ಅದರಿಂದಾಗಿ ಸಂಶಯ ನಿವಾರಣೆ ಆದಾಗ ಅವನಿಗೆ ಯಥಾರ್ಥದ ಅರಿವಾಗ್ತದೆ ಪೂರ್ಣ ವಿಶ್ವಾಸ ಬರ್ತದೆ ಜಗತ್ತಿನ ತತ್ವವನ್ನು ಸಮರ್ಥರಂತೆ ನಿಸ್ಸಂದೇಹವಾಗಿ ತಿಳಿದಿರುವವನಿಗೆ ಮುಕ್ತಿಯಾಗುವುದು ಎಂಬುದು ವೇದಾಂತದ ಸಿದ್ಧಾಂತ ಇದು ಹನ್ನೆರಡನೆಯ ಕಥೆ ಹದಿಮೂರನೆಯದು ನಿಷ್ಕಾಮಚಕ್ರವರ್ತಿ ಎನ್ನುತಕ್ಕಂಥ ಕಥೆ ಪರಮಾರ್ಥ ಮತ್ತು ವ್ಯವಹಾರ ಇಲ್ಲಿ ಎರಡು ವಿಚಾರಗಳು ಬರ್ತವೆ ನಾಮ ವಿಶ್ವಂ ಇಂದ್ರಜಾಲಂ ವಿದುರ್ಬುಧಾ ಅನಾಮತ್ವಾದ ರೂಪತ್ವಾದಿತಿ ನಾಮ ರೂಪ ಇವುಗಳಿಂದ ಆಗಿರುವ ಈ ಪ್ರಪಂಚವು ಇಂದ್ರಜಾಲದಂತೆ ಮಿಥ್ಯೆಯಾಗಿದೆ ಈ ಹಿಂದಿನ ಕಥೆಯಲ್ಲಿ ಹೇಳಿದಾಗ ಗಾರುಡಿಗ ಹೇಗ ಹಗ್ಗವನ್ನು ಹಾವಿನಂತೆ ತೋರಿಸಿಬಿಟ್ಟ ಇಂದ್ರಜಾಲದಲ್ಲಿ ತನ್ನ ಮಂತ್ರಶಕ್ತಿಯಿಂದಲೋ ಕಣ್ಕಟ್ಟಿನಿಂದಲೋ ಅದೇ ರೀತಿಯಲ್ಲಿ ಈ ನಾಮರೂಪ ಇವುಗಳಿಂದ ಕೂಡಿರತಕ್ಕಂಥ ಈ ಪ್ರಪಂಚ ಹೆಸರು ಮತ್ತು ಆಕಾರ ಇವುಗಳಿಂದ ಕೂಡಿರುವ ಈ ಪ್ರಪಂಚವು ಇಂದ್ರಜಾಲದಂತೆ ಮಿಥ್ಯೆಯಾಗಿದೆ ಯಾಕೆಂದರೆ ಸರಿಯಾಗಿ ನೋಡಿದರೆ ನಾಮವೂ ಇಲ್ಲ ರೂಪವೂ ಇಲ್ಲ ಅನಾಮತ್ವಾತ್ ಅರೂಪತ್ವಾತ್ ಎಂಬುದು ವೇದಾಂತದ ಡಂಗುರ ಯಾಕಂದ್ರೆ ಈ ನಾಮರೂಪಗಳು ಶಾಶ್ವತ ಅಲ್ಲ ಯಾವುದು ಕೂಡ ಹಾಗಾಗಿ ಅವುಗಳು ನಿತ್ಯವಲ್ಲ ಹಾಗಾಗಿ ಸತ್ಯವಲ್ಲ ಅನಿತ್ಯವಾದವುಗಳು ಅಸತ್ಯ ಮಿಥ್ಯ ಅಂಥೇಳಿ ಯಾವ ನಾಮರೂಪವನ್ನೇ ನೋಡಿ ಅದು ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅದರ ಸೃಷ್ಟಿಗಿಂತ ಹಿಂದಿನ ಒಂದು ಕಾಲ ಇದೆ ಅದು ಲಯ ಹೊಶವಾಗಿ ಅದರ ನಂತರದ ಕಾಲ ಹೊಂದಿರ್ತದೆ ಹಾಗಾಗಿ ಅದು ನಿತ್ಯ ಸತ್ಯ ಅಲ್ಲ ಭೂತ ಭವಿಷ್ಯದ ವರ್ತಮಾನ ಮೂರು ಕಾಲಗಳಲ್ಲಿ ಇರತಕ್ಕಂಥದ್ದಲ್ಲ ಯಾವುದೇ ನಾಮರೂಪಗಳಿರತಕ್ಕಂಥದ್ದು ಅಂದರೆ ಹೆಸರು ಮತ್ತು ಒಂದು ಆಕಾರ ಇರತಕ್ಕಂಥ ಯಾವುದೇ ವಸ್ತುವಾಗಲಿ ವ್ಯಕ್ತಿ ಆಗಲಿ ಅವನು ಹುಟ್ಟೋದಕ್ಕೆ ಮುಂಚೆ ಇರಲಿಲ್ಲ ಅವನ ಮರಣ ನಂತರ ಇರುವುದಿಲ್ಲ ಹಾಗಾಗಿ ಆ ಶರೀರ ಎನ್ನತಕ್ಕಂಥದ್ದು ಅಥವಾ ಯಾವುದೇ ಒಂದು ವಸ್ತು ಆಗಲಿ ಮಡಿಕೆಯಾಗಲಿ ಮಣ್ಣಿನ ಮಡಿಕೆಯಾಗಲಿ ಸೃಷ್ಟಿಯಾಗೋದಕ್ಕೆ ಮೊದಲು ಅಂದರೆ ಮಡಿಕೆಯನ್ನು ತಯಾರು ಮಾಡೋದಕ್ಕೆ ಮೊದಲು ಅದು ಇರಲಿಲ್ಲ ಮಣ್ಣು ಮಾತ್ರ ಇತ್ತು ಅದು ಹುಡಿ ಆದ ಮೇಲೆ ನಂತರ ಕೂಡ ಮಣ್ಣು ಮಾತ್ರ ಇರ್ತದೆ ಹಾಗಾಗಿ ಅದು ಆ ಒಂದು ಮಧ್ಯದಲ್ಲಿ ಮಾತ್ರ ಇರ್ತದೆ ಹಿಂದೆ ಇರುವುದಿಲ್ಲ ಮುಂದೆ ಇರುವುದಿಲ್ಲ ಯಾವುದೇ ಒಂದು ವಸ್ತು ಆಗಲಿ ವ್ಯಕ್ತಿ ಹಾಗಾಗಿ ಈ ನಾಮ ರೂಪಗಳಿಂದ ಈ ಪ್ರಪಂಚವು ಇಂದ್ರಜಾಲಂತಿ ಮಿಥ್ಯೇ ಪ್ರಪಂಚವೂ ಅಷ್ಟೇ ಸೃಷ್ಟಿಗೆ ಪೂರ್ವದಲ್ಲಿ ಇರಲಿಲ್ಲ ಲಯ ಅಥವಾ ಸಂಹಾರ ಅಥವಾ ಪ್ರಳಯದ ನಂತರ ಇರುವುದಿಲ್ಲ ಹಾಗಾಗಿ ಅದು ನಿತ್ಯ ಸತ್ಯವಲ್ಲ ವ್ಯಾವಹಾರಿಕ ಸತ್ಯ ಅಷ್ಟೇ ಪಾರಮಾರ್ಥಿಕ ಸತ್ಯ ಅಲ್ಲ ಹಾಗಾಗಿ ಇಂದ್ರಜಾಲದಂತೆ ಅದು ಮಿಥ್ಯ ಆಗಿದೆ ಯಾಕಂದರೆ ಸರಿಯಾಗಿ ನೋಡಿದರೆ ನಾಮವೂ ಇಲ್ಲ ರೂಪವೂ ಇಲ್ಲ ಅನ್ನತಕ್ಕಂಥದ್ದು ವೇದಾಂತದ ಡಂಗುರ ಅದಕ್ಕೊಂದು ದೃಷ್ಟಾಂತ ನಿಷ್ಕಾಮ ಚಕ್ರವರ್ತಿ ಪೂರ್ವದಲ್ಲಿ ಹಿಂದೆ ನಿಷ್ಕಾಮನ್ ಎಂಬ ಒಬ್ಬನೊಬ್ಬ ಚಕ್ರವರ್ತಿಯಿಂದ ಅವನ ಕೈಗಳಿಗೆ ನೂರಾರು ಸಾಮಂತ ರಾಜರು ಆಡ್ತಾ ಇದ್ದರು ಅವನಿಗಿದ್ದ ಗಜಾಂತ ಐಶ್ವರ್ಯದಿಂದ ಅಂದರೆ ಅತ್ಯಂತ ದೊಡ್ಡ ಐಶ್ವರ್ಯ ಗಜಾಂತ ಅಂದರೆ ಗಜ ಅಂದರೆ ಆನೆ ಗಜಾಂತ ಅಂದರೆ ಆನೆಯಷ್ಟು ಎತ್ತರದ ರಾಶಿ ಹೊನ್ನಿನ ರಾಶಿ ಅಂತೇಳಿ ತಿಳ್ಕೊಳ್ಬೋದಂತೂ ಗಜಾಂತ ಐಶ್ವರ್ಯದಿಂದ ಅಂದರೆ ದೊಡ್ಡ ಐಶ್ವರ್ಯದಿಂದ ಅವನು ಇಂದ್ರನಿಗೆ ಸಮನಾಗಿ ಸುಖ ಇದ್ದ ಮನೆ ಮುಂದೆ ಎಷ್ಟೋ ಮಾಹುತರು ಕಾಲಾಡುಗಳು ಕಾದುಕೊಂಡಿರ್ತಿದ್ರು ಅರಮನೆಯ ಇಂದ್ರ ಇಂದ್ರಭವನದಂತೆ ಸುಖದ ತವರುಮನೆಯಾಗಿತ್ತು ಆತನಿಗೆ ಅಚ್ಚುಮೆಚ್ಚಾದ ಸುಶೀಲೆಯಾದ ಅಂದರೆ ಒಳ್ಳೆಯ ಗುಣದ ಒಳ್ಳೆಯ ಚಾರಿತ್ರ್ಯದ ಒಬ್ಬ ಹೆಂಡತಿಯು ವಿದ್ಯಾವಂತರು ವಿವೇಕಿಗಳಾದ ಮಕ್ಕಳು ಬೇಕು ಬೇಕಾದ ಎಲ್ಲ ಭೋಗ ಸಾಮಗ್ರಿಗಳು ಇದ್ದದರಿಂದ ಅವನಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ ಹೀಗಿರುವ ಅಲ್ಲಿ ಒಂದು ದಿನ ಚಕ್ರವರ್ತಿ ಅನುಷ್ಠಾನವನ್ನು ಊಟ ಮಾಡಿ ಹೂ ಗಂಧಗಳನ್ನು ಸ್ವೀಕರಿಸಿ ತಾಂಬೂರವನ್ನು ಹಾಕಿಕೊಳ್ಳುತ್ತಾ ಮಂಚದ ಮೇಲೆ ಸುಖವಾಗಿ ಕುಳಿತಿದ್ದ ಪಟ್ಟದರಸಿಯೇ ಬೀಸಣಿಗೆ ಏನು ಬೀಸುತ್ತಾ ಇದ್ದು ದಾಸದಾಸಿಯರು ನಿಶಬ್ದವಾಗಿ ಯಾವಾಗ ಏನು ಅಪ್ಪಣೆಯಾಗೋದು ಅಂತೇಳಿ ಕಾದಿದ್ರು ಬಾಗಿಲಲ್ಲಿ ಬಿಚ್ಚುಗತ್ತಿ ಅಪಹರೆಯವರು ಕೂಡ ಇಬ್ರು ನಿಂತಿದ್ದರು ಇಷ್ಟರಲ್ಲಿ ಚಕ್ರವರ್ತಿಗೆ ಸ್ವಲ್ಪ ಜೋಂಪು ನಿದ್ರೆ ಬಂತು ಹ್ಞೂ ಸಣ್ಣ ನಿದ್ದೆ ಬಂತು ನಿದ್ರೆ ಜೋಂಪು ಆಗ ಅವನಿಗೆ ಕನಸಾದದ್ದು ಹೇಗೆ ಅಂತ ಹೇಳಿದರೆ ಇದ್ದಕ್ಕಿದ್ದ ಹಾಗೆ ಶತ್ರು ರಾಜರು ಪಟ್ಟಣವನ್ನು ನುಗ್ಗಿ ರಾಜನನ್ನು ಊರಿನಿಂದ ಹೊರಡಿ ಹೊರಡಿಸಿಬಿಟ್ರು ಈತನು ಸಹಾಯ ಮಾಡುವುದು ಯಾರೂ ಇಲ್ಲದೆ ಕಾಡಿನಲ್ಲಿ ಕಲ್ಲು ಮುಳ್ಳುಗಳ ಮೇಲೆ ನಡೆಯುತ್ತಾ ಹಸಿವು ಬಾಯಾರಿಕೆಗಳಿಂದ ಕಂದಿ ಕುಂದಿ ಏನೂ ತೋಚದೆ ಒಂದು ಮರದ ನೆರಳಿನಲ್ಲಿ ಕುಳಿತುಕೊಳ್ಳುವಂತೇಳಿ ಯೋಚಿಸುತ್ತಿರುವಷ್ಟರಲ್ಲೇ ಒಂದು ಕೃಷ್ಣ ಸರ್ಪ ಬಂದು ಅವನ ಕಾಲನ್ನು ಕಚ್ಚಿತ್ತು ಇವನಿಗಾದ ವ್ಯಥೆಯನ್ನು ಹೇಳತಿರುವುದು ಇನ್ನೂ ತನಗೆ ವಿಷವಿರುತ್ತ ಬಂತೆಂದು ಮರಣಕಾಲವು ಸಮೀಪಿಸಿದ್ದು ಭಯದಿಂದ ರಾಜನು ಕಿಟ್ಟನ್ನು ಕಿರಿಚುತ್ತಾ ಮೂರ್ಛೆ ಇಷ್ಟರಲ್ಲಿ ಅವನಿಗೆ ಎಚ್ಚರವಾಗಿ ಬಿಟ್ಟಿತು ಬುದ್ಧಿ ಏನಪ್ಪಣೆ ಅಂತೇಳಿ ಕಾಲುಗಾರ ಕೇಳ್ತಾ ಇದ್ದಾರೆ ನಾಥನೇ ಏನು ಕಳವಳ ಸುಗಂಧಯುಕ್ತವಾದ ಈ ಶೀತ ಲೋದಕವನ್ನು ತೆಗೆದುಕೊಳ್ಳುವೆಯಾ ಎಂಬ ಪತ್ನಿಯ ಮಧುರೋಕ್ತಿಗಳು ಕೇಳಿ ಬರ್ತಾಯಿವೆ ಪಂಜರದಲ್ಲಿದ್ದ ಮುದ್ದು ಗಿಳಿಯು ರಾಮ ಎನ್ನುತ್ತಿದೆ ವಿನೋದ ಸಾಮಗ್ರಿಗಳಲ್ಲೇ ಎಂದಿನಂತೆ ಕೋಣೆಯಿಂದ ತುಂಬಿತುಳುತ್ತಿವೆ ಚಕ್ರವರ್ತಿಯು ಓಹೋ ಕನಸಾಹಿತಿಯ ಹೊರತು ಮತ್ತೇನಿಲ್ಲ ಎಂದುಕೊಂಡು ಹುಸಿ ನಗೆಯಿಂದ ಕೂಡಿದ ಮುಖವುಳ್ಳವನಾಗಿ ತನ್ನ ಸ್ಥಿತಿಗೆ ತಾನೇ ಆಶ್ಚರ್ಯಪಡ್ತಾ ಇದ್ದ ನಸು ನಿದ್ದೆಯ ಕಾರಣದಿಂದ ನಿಷ್ಕಾಮ ಚಕ್ರವರ್ತಿಗೆ ಇಲ್ಲದ ಅನರ್ಥವು ತೋರಿದಂತೆಯೇ ಅವಿಚಾರವೆಂಬ ವಿಚಾರವಿಲ್ಲದಿರುವಿಕೆ ಎಂಬ ಗಾಢ ನಿದ್ರೆಯ ದೆಸೆಯಿಂದ ನಮಗೆ ಸಂಸಾರವೆಂಬ ದೊಡ್ಡ ಕನಸಾಗಿದೆ ಕನಸನ್ನು ನಿಜವೆಂದು ನಿಷ್ಕಾಮನು ಮುಹೂರ್ತ ಕಾಲ ನಾವು ಈ ಸಂಸಾರವನ್ನು ಕಾಣುತ್ತ ನಿಜವೆಂದು ನಂಬಿದ್ದೇವೆ ಹೆಂಡಿರು ಮಕ್ಕಳು ಹೊಲ ಮನೆ ಹಣಕಾಸು ನೆಂಟರಿಷ್ಟರು ಸುಖ ದುಃಖ ಮುಂತಾದ ನೋಟಗಳೆಲ್ಲ ಅವಿಚಾರದ ದಿಸೆಯಲ್ಲಿ ವಿಚಾರವಿಲ್ಲದಿರುವಿಕೆಯ ಕಾರಣದಿಂದ ನಿಜವೆಂದೇ ತೋರುತ್ತದೆ ಈ ಸ್ಥಿತಿಗೆ ವ್ಯವಹಾರ ಅವಸ್ಥೆ ಅಂತೇಳಿ ಹೆಸರು ಹೀಗೆ ವ್ಯವಹಾರವನ್ನು ಮಾಡಿ ಮಾಡಿ ಬೇಸತ್ತು ಇದು ದಿಟ್ಟವೋ ಸುಳ್ಳೋ ಎಂದು ವಿಚಾರ ಮಾಡತೊಡಗಿದ ಮೇಲೆ ಪರಮೇಶ್ವರ ಅನುಗ್ರಹದಿಂದ ಸತ್ಶಾಸ್ತ್ರವೂ ಸದ್ಗುರುವೂ ದೊರಕಿ ಈ ಸಂಸಾರವೆಲ್ಲ ಕನಸಿಗಿಂತ ಕಡೆ ಎಂಬ ಅರಿವಾಗಿ ಎಚ್ಚರಗೊಳ್ಳುತ್ತೇವೆ ಆ ಸ್ಥಿತಿಗೆ ಪರಮಾರ್ಥಾವಸ್ಥೆ ಅಂತೇಳಿ ಹೆಸರು ವ್ಯವಹಾರ ಅವಸ್ಥೆ ಮತ್ತು ಪರಮಾರ್ಥ ಹೀಗೆ ಇದೊಂದು ದೃಷ್ಟಾಂತ ಇವುಗಳ ಎರಡರ ಅಂತರವನ್ನು ತೋರಿಸ್ತಕ್ಕಂಥದ್ದು ಇದು ಹದಿಮೂರನೆಯ ಕಥೆ ಇನ್ನೊಂದು ಕಥೆಯನ್ನು ಇವತ್ತು ನೋಡೋಣ ಹದಿನಾಲ್ಕನೆಯದು ಅಲ್ಲಿ ಇವತ್ತಿನ ಇದನ್ನು ಮುಕ್ತಾಯ ಮಾಡೋಣ ಮುತ್ತಿನ ಕಂಠಿಯನ್ನು ಕಳೆದುಕೊಂಡ ಹುಡುಗಿ ಅಂಥೇಳಿ ಕಥೆ ವಿಷಯ ಇದರಲ್ಲಿ ಬ್ರಹ್ಮ ಮತ್ತು ಆತ್ಮ ಏನತಕ್ಕಂಥ ವಿಚಾರ ಸರ್ವಾತ್ಮತ್ವಾರಂ ಬ್ರಹ್ಮ ಶ್ರೋತುರಾತ್ಮತಯಾ ಸ್ಥಿತ ನಾಜಾ ಸತ್ವವಿಜ್ಞ ವಿಜ್ಞಪ್ತಾವಿತಿ ವೇದಾಂತ ಡಿಂಡಿಮಃ ಸರ್ವಾತ್ಮತ್ವಾ ಪರಂ ಬ್ರಹ್ಮ ಶ್ರೋತು ಆತ್ಮತೆಯ ಸ್ಥಿತ ತತ್ವವಿಜ್ಞಪ್ತೌ ಇ ವೇದಾಂತ ಡಿಂಡಿಮಃ ಪರಬ್ರಹ್ಮವೆಂಬುದು ಎಲ್ಲರಿಗೂ ಆತ್ಮನಾದ್ದರಿಂದ ಸರ್ವಾತ್ಮತ್ವ ಸರ್ವಾತ್ಮತ್ವಾ ಪರಂ ಬ್ರಹ್ಮ ಶ್ರೋತು ಆತ್ಮತೆಯ ಸ್ಥಿತ್ತ ವೇದಾಂತವನ್ನು ಶ್ರವಣ ಮಾಡುವನು ಆತ್ಮನೇ ಯಾವುದು ಪರಬ್ರಹ್ಮ ಎನ್ನತಕ್ಕಂಥದ್ದು ಆತ್ಮನೇ ಆಗಿರುವುದು ವೇದಾಂತ ಶ್ರವಣ ಮಾಡುವವನು ನ ಆಯಾಸ ತತ್ವವಿಜ್ಞಾಪ್ತವು ಆದ್ರಿಂದ ಅದನ್ನ ತಿಳಿಯುವುದರಲ್ಲಿ ಯಾವ ಶ್ರಮವೂ ಇಲ್ಲ ಆಯಾಸವೂ ಇಲ್ಲ ಎನ್ನುತಕ್ಕಂಥದ್ದು ವೇದಾಂತ ಡಂಗುರ ಪರಬ್ರಹ್ಮ ಯಾವುದು ನನ್ನ ಆತ್ಮವೇ ಪರಬ್ರಹ್ಮ ವೇದಾಂತವನ್ನು ಶ್ರವಣ ಮಾಡ್ತಾ ಯಾವನಿದ್ದಾನೋ ಕೇಳ್ತಾ ಇದ್ದಾನೋ ಅವನೊಳಗಿನ ಆತ್ಮವೇ ಪರಬ್ರಹ್ಮ ಯಾಕಂದರೆ ಪರಬ್ರಹ್ಮ ಎಲ್ಲೆಡೆ ಹಬ್ಬಿರುವುದರಿಂದ ಎಲ್ಲರಿಗೂ ಆತ್ಮನಾಗಿರುವುದರಿಂದ ವೇದಾಂತ ಶ್ರವಣ ಮಾಡುವ ಆತ್ಮನು ಕೂಡ ಪರಬ್ರಹ್ಮನೆಯಾಗಿದ್ದಾನೆ ಆದ ಕಾರಣ ಅದನ್ನು ತಿಳಿಯುವುದರಲ್ಲಿ ಯಾವ ಶ್ರಮವೂ ಇಲ್ಲ ಆಯಾಸ ಇಲ್ಲ ಕಷ್ಟ ಇಲ್ಲ ಅದು ನಮ್ಮೊಳಗೆ ಇದೆ ಇದು ವೇದಾಂತದ ಡಂಗುರ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅದೆ ಮುತ್ತಿನ ಕಂಠಿಯನ್ನು ಕಳೆದುಕೊಂಡ ಹುಡುಗಿ ಅಂತೇಳಿದೀಗ ಕತೆ ಇದರಲ್ಲಿ ಈಗ ಹೇಳ್ತಾ ಇದ್ದಾರೆ ಒಂದು ಊರಿನಲ್ಲಿ ಒಬ್ಬ ಹುಡುಗಿ ಇದ್ಲು ಆಕೆಯ ಒಂದು ಮುತ್ತಿನ ಕಂಠಿಯನ್ನು ಅವರ ತಂದೆ ಕೊಂಡುಕೊಡಲಿಕ್ಕೆ ಅದನ್ನು ಬಹು ಸಂತೋಷದ ಕೊರಳಲ್ಲಿ ಹಾಕಿಕೊಂಡಳು ಕುಂಡು ಅಂದರೆ ಕೊಂಡುಕೊಟ್ಟು ತಂದೆ ತಂದುಕೊಟ್ಟ ಅದನ್ನು ಹಾಕಿದ್ಲು ಸಂತೋಷದಿಂದ ಅವಳು ಯಾವಾಗ ಮನೆಯಿಂದ ಹೊರಟರೂ ಅದನ್ನು ಹಾಕಿಕೊಳ್ಳದೆ ಹೊರಗೆ ಕಾಲಿಡ್ತಿರಲಿಲ್ಲ ಬರಬರುತ್ತಾ ಹಾಕಿಗೆ ಅದರ ಮೇಲೆ ಮಿತಿಮೀರಿದ ಮೋಹ ಹುಟ್ಟಿತು ಇದನ್ನು ಎಲ್ಲಿ ಯಾರು ಕದ್ದುಕೊಳ್ಳೋರೋ ಎಲ್ಲಿ ಕೆಳಗೆ ಬಿದ್ದು ಇದು ಒಡೆದು ಹೋಗ್ತದೋ ಅಂಥೇಳಿ ಇಲ್ಲದ ಭೀತಿಯನ್ನು ಮೈ ಹಾಕಿಕೊಂಡು ಆಗಾಗ ಚಿಂತಿಸ್ತಾ ಇದ್ದಳು ಹೀಗಿರುವಲ್ಲಿ ಒಂದು ದಿನ ತಮ್ಮ ಚಿಕ್ಕಮ್ಮನ ಮನೆಗೆ ಆರತಿಯ ಕರೆಯಲಾಗಿ ಈ ಹುಡುಗಿಯು ಭಾಳ ಸಡಗರದಿಂದ ಹೊಸ ಸೀರೆಯನ್ನುಟ್ಟು ಬೇಗ ತನ್ನ ಕಂಠಿಯನ್ನು ಹಾಕಿಕೊಂಡು ಹೋಗೋಣವೆಂದು ಪೆಟ್ಟಿಗೆಯನ್ನು ತೆರೆದು ನೋಡಲಾಗಿ ಅದರಲ್ಲಿ ಇರಲಿಲ್ಲ ಗಾಬರಿಂದ ದೊಡ್ಡ ಪೆಠಾರೆ ಅಂತ ಇದ್ದರೂ ಅಲ್ಲಿಯೂ ಇರಲಿಲ್ಲ ಕೋಣೆಯಲ್ಲಿ ಎಲ್ಲನೂ ಹುಡುಕಾಡಿದ್ಲು ಕಾಣಲಿಲ್ಲ ಹಾಗಾದರೆ ಹಾಸಿಗೆಯಲ್ಲಿ ಬಿದ್ದಿದ್ದೀತೆ ಅಂತೇಳಿ ಹಾಸಿಗೆಯನ್ನು ಬಿಚ್ಚಿದ್ರು ಅದರಲ್ಲೂ ಇರಲಿಲ್ಲ ಅವಳಿಗೆ ದಿಕ್ಕು ತೋಚದಂತಾಯ್ತು ಆ ನನ್ನ ಮನೋಹರವಾದ ಕಂಠಿಯನ್ನು ಯಾರು ಇದ್ದಿದ್ದಾರೆ ಬರಿಯ ಕೊರಳಲ್ಲಿ ಹೇಗೆ ಹೋಗೋದು ಚೇ ನನಗೆ ಆರತಿಯೂ ಬೇಡ ಏನೂ ಬೇಡ ಅಂತೇಳಿ ಕಣ್ಣೀರು ಇಡ್ತಾ ಕುಳಿತುಕೊಂಡು ಅಷ್ಟೊತ್ತಿಗೆ ಅವಳು ಮಗು ಯಾಕಮ್ಮ ಹೊರಡಲಿಲ್ಲ ಆರತಿ ಗೊತ್ತಾಯ್ತು ಹೇಳು ಅಂಥೇಳಿ ಕೋಣೆ ಹೇಳೋಕ್ಕೆ ಬಂದರು ತನ್ನ ಮದ್ದು ಮಗಳು ಅಳುತ್ತಿರುವುದನ್ನು ನೋಡಿ ಸಹಿಸಲಾರದೆ ಆ ತಾಯಿಯು ಕೂಡಲೇ ಸಂಗತಿ ಏನೆಂದು ಕೇಳಿದಳು ಹುಡುಗಿಯು ಕಂಠಿ ಹೋದ ಸಮಾಚಾರವನ್ನು ಸುತ್ತಲೂ ಚಿ ಹುಚ್ಚಿ ಕೊರಳಲ್ಲಿಯೇ ಇಟ್ಟುಕೊಂಡು ಮನೆಯಲ್ಲೇ ಹುಡುಕಿದೆಯಾ ಹೇಳು ಆರತಿಗೆ ಹೋಗೋಣ ಅಂತೇಳಿ ಸಮಾಧಾನಪಡಿಸಿ ಕರ್ಕೊಂಡು ಹೋದಳು ನಿಜವಾಗಿ ಹುಡುಗಿಯು ತನ್ನ ಕೊರಳಲ್ಲಿಯೇ ಇದ್ದ ಕಂಠಿಗಾಗಿಯೇ ಇಷ್ಟು ಗಲಭೆ ಮಾಡಿಕೊಂಡು ದುಃಖಪಟ್ಟಿದ್ಳು ಎಲ್ಲಿ ಇಟ್ಟಿದ್ದೇನೆ ಅಂತೇಳಿ ಬ್ರಹ್ಮಜ್ಞಾನದ ವಿಷಯವು ಹೀಗೆ ಬ್ರಹ್ಮವನ್ನು ಕಾಣುವುದಕ್ಕೆ ಗುಡ್ಡೆ ಬೆಟ್ಟಗಳನ್ನು ತಡಕಾಡಬೇಕಾಗಿದ್ದಿಲ್ಲ ಗುಡಿ ಗೋಪುರಗಳನ್ನು ಸೇರಿ ಹರಕೆಗಳನ್ನು ದೇಹವನ್ನ ಉಪವಾಸ ವನವಾಸಗಳಿಂದ ದಂಡಿಸಬೇಕಾದ್ದಿಲ್ಲ ಸ್ನಾನ ಸಂಧ್ಯಾ ಜಾಪತಾಪ ಅನುಷ್ಠಾನಗಳನ್ನು ಆಗಲಿ ಪುಷ್ಪೋದಕ ಅಂಜಲಿ ಸ್ತುತಿ ನಮಸ್ಕಾರ ಬಲಿಹರಣ ಧ್ಯಾನ ಅರ್ಚನೆ ಮುಂತಾದವನ್ನು ಮಾಡಬೇಕಾದ್ದಿಲ್ಲ ಈ ಸಾಧನಗಳಿಂದ ಬೇರೆ ಬೇರೆ ಫಲಗಳು ಆದಾವು ಆದರೆ ಬ್ರಹ್ಮವನ್ನು ತಿಳಿಯುವುದಕ್ಕೆ ಇವುಗಳಲ್ಲಿ ಯಾವುದೂ ನೇರವಾಗಿ ಅವಶ್ಯವಿಲ್ಲ ಮುತ್ತಿನ ಕಂಠಿಯನ್ನು ಕಾಣುವುದಕ್ಕೆ ಪೆಟ್ಟಿಗೆಯನ್ನು ತೆಗೆಯುವುದು ಹಾಸಿಗೆಯನ್ನು ಬಿಚ್ಚುವುದು ಮುಂತಾದ ಮನೆಯಲ್ಲಿ ಹುಡುಕುವುದು ಇದೆಲ್ಲ ಪ್ರಯೋಜನಕ್ಕೆ ಬಂತ ಇಲ್ಲ ಅದು ಕೊರಳಲ್ಲೇ ಇದೆ ಎಂಬ ತಿಳುವಳಿಕೆಯೊಂದೇ ಸಾಕಾಯಿತು ಕೊರಳಲ್ಲೇ ಇದೆ ಅನ್ನೋದರಿಂದ ತಿಳುವಳಿಕೆ ಯಾವುದಿದೆ ಅದೇ ಸಾಕಾಯಿತು ಅದರಿಂದ ಬ್ರಹ್ಮವು ನಮ್ಮ ಆತ್ಮನೇ ಆಗಿರುವುದು ಆಗಿರುವುದರಿಂದ ಅದನ್ನು ನಮ್ಮ ಸ್ವರೂಪವು ಅಂತೇಳಿ ತಿಳಿದುಕೊಳ್ಳುವುದೊಂದೇ ಹೊರತು ಬೇರೆ ಯಾವ ಉಪಾಯೋ ಅದಕ್ಕೆ ನೇರವಾದ ಸಾಧನ ಆಗಲಾರದು ಹುಡುಗಿಯು ಕೊರಳಲ್ಲಿದ್ದ ಮುತ್ತಿನ ಕಂಠಿಯನ್ನು ತಾಯಿಯಿಂದ ಅರಿತುಕೊಂಡಂತೆಯೇ ನಮ್ಮ ನಿಜವಾದ ಸ್ವರೂಪವನ್ನು ಗುರು ಶಾಸ್ತ್ರಗಳ ಅನುಗ್ರಹದಿಂದ ಅರಿಯಬೇಕೆಂದು ವೇದಾಂತಿಗಳು ಹೇಳ್ತಾರೆ ಗುರು ಮತ್ತು ಶಾಸ್ತ್ರಗಳ ಅನುಗ್ರಹದಿಂದ ಇತರ ಮತದವರು ಹೇಳುವ ಈಶ್ವರನನ್ನು ಅರಿಯುವಂಥದ್ದು ಬಹು ಕಷ್ಟಸಾಧ್ಯವಾದದ್ದು ಮತ್ತು ಈ ಆ ಪ್ರಯೋಜನವೂ ಕಡಿಮೆ ಆದರೆ ಬ್ರಹ್ಮವನ್ನು ಅರಿಯುವಂಥದ್ದು ಬಹು ಸುಲಭ ಯಾಕೆಂದರೆ ಬ್ರಹ್ಮವು ನಮ್ಮ ಆತ್ಮನೇ ಆಗಿರುವುದು ಈ ಅರಿವಿನಿಂದ ಹೆಚ್ಚಿನ ಪ್ರಯೋಜನ ಉಂಟು ಹೇ ಯಾಕೆಂದರೆ ಹಾಗೆಂದು ಅರಿಯದರಿಂದ ಆಗಿರುವ ಅನರ್ಥಗಳೆಲ್ಲವೂ ಕೂಡ ಈ ಜ್ಞಾನದಿಂದ ಒಮ್ಮೆಗೆ ಹೋಗಿಬಿಡ್ತವೆ ಎನ್ನತಕ್ಕಂಥದ್ದು ಇದು ನಾವು ನೋಡಿರ್ತಕ್ಕಂಥ ಇವತ್ತಿನ ಕಥೆ ಇನ್ನು ಮುಂದಿನದ್ದು ತ್ರಿಪುರ ಹಾಸುರ ಸಂಹಾರ ಅಂತಕ್ಕಂಥ ಕಥೆ ಹದಿನೈದನೆಯ ಕಥೆ ಇದನ್ನು ಒಂದು ನೋಡೋಣ ಹದಿನೈದನೇ ಕಥೆಯನ್ನು ಇದರಲ್ಲಿ ತುರಿಯ ಮತ್ತೆ ಅವಸ್ಥಾತ್ರಯ ಅಂಥೇಳಿ ಎರಡು ವಿಚಾರಗಳ ಬಗ್ಗೆ ಬರ್ತದೆ ಅವಸ್ಥಾತ್ರ ಕ್ರೀಡಾಭೂಮಿತೆಯ ಸ್ಥಿತಿ ತದೇ ಬ್ರಹ್ಮಜ್ಞಾನೀ ಜಾನೀಯದ್ ಇತಿ ವೇದಾಂತ ಡಿಂಡಿಮಹ ಅಂದರೆ ಯಾವುದಕ್ಕೆ ಮೂರವಸ್ಥೆಗಳು ಆಟದ ಸ್ಥಳವಾಗಿರುವವೋ ಅವಸ್ಥಾತ್ರ ಕ್ರೀಡಾಭೂಮಿತೆಯ ಸ್ಥಿತಾ ತದೇವ ಬ್ರಹ್ಮಜಾನೀಯತ್ ಇತಿ ವೇದಾಂತ ಡಿಂಡಿಮಃ ಅದೇ ಬ್ರಹ್ಮವೆಂದು ತಿಳಿಯಬೇಕೆಂದು ವೇದಾಂತದ ಡಂಗುರ ಯಾವುದಕ್ಕೆ ಮೂರವಸ್ಥೆಗಳು ಆಟದ ಸ್ಥಳ ಎಚ್ಚರ ಕನಸು ಗಾಢನಿದ್ದೆ ಈ ಮೂರು ಅವಸ್ಥಿಗಳು ಕೂಡ ಆಟದ ಸ್ಥಳ ಆಟ ಆಡಲಿಕ್ಕೆ ಯಾವುದಕ್ಕೆ ಅದೇ ಬ್ರಹ್ಮ ಅಂತೇಳಿ ಪೂರ್ವದಲ್ಲಿ ತಾರಕಾಕ್ಷ ಕಮಲಾಕ್ಷ ವಿದ್ಯುನ್ಮಾಲಿ ಎಂಬ ಮೂರು ಜನ ಅಸುರರು ಈಶ್ವರನ ಅನುಗ್ರಹದಿಂದ ಒಂದು ಅಮೋಘವಾದ ವರವನ್ನು ಪಡೆದುಕೊಂಡರು ತಾರಕಾಕ್ಷ ಕಮಲಾಕ್ಷ ವಿದ್ಯುನ್ಮಾಲಿ ಇವರು ಕ್ರಮವಾಗಿ ಚಿನ್ನ ಬೆಳ್ಳಿ ಮತ್ತು ಕಬ್ಬಿಣ ಇವುಗಳಿಂದ ಆದ ಮೂರು ಪೂರಗಳನ್ನು ಮಾಡಿಕೊಂಡು ಇವು ದಿವ್ಯ ಸಹಸ್ರ ವರ್ಷಗಳಿಗೆ ಒಂದು ಸಲ ಒಂದು ಮುಹೂರ್ತ ಕಾಲ ಒಟ್ಟಿಗೆ ಸೇರಿರಬೇಕೆಂದು ಆ ಕಾಲದಲ್ಲಿ ಒಂದೇ ಬಾಣದಿಂದ ಅವನ್ನು ಹೊಡೆಯುವ ವೀರನಿಂದ ಅವುಗಳ ನಾಶವಾಗಬೇಕೆಂದು ಈಶ್ವರನಿಂದ ವರವನ್ನು ಪಡ್ಕೊಂಡ್ರು ಆ ವರದ ಬಲದಿಂದ ಮತ್ತರಾದಂಥ ಈ ತ್ರಿಪುರಾಸುರರು ಲೋಕವನ್ನೆಲ್ಲ ಬಾಧಿಸುತ್ತಾ ಬಂದರು ಇವರ ಕಾಟವನ್ನು ತಡೆಯುವಂಥದ್ದು ಯಾರಿಂದಲೂ ಆಗದೆ ಹೋಯಿತು ಕೊನೆಗೆ ದೇವತೆಗಳೆಲ್ಲ ಸೇರಿ ಈಶ್ವರನಲ್ಲಿ ಮೊರೆ ಇಟ್ಟರು ಆಗ ಆ ಮಹಾದೇವನು ದಯೆಯಿಂದ ಭೂಮಿಯನ್ನೇ ರಥವನ್ನಾಗಿಯೂ ಬ್ರಹ್ಮನನ್ನು ಸಾರಥಿಯನ್ನಾಗಿಯೋ ವೇದಗಳನ್ನು ಗಾಲಿಗಳನ್ನಾಗಿಯೂ ಮೇರು ಪರ್ವತವನ್ನು ಬಿಲ್ಲನ್ನಾಗಿಯೂ ಆದಿಶೇಷನನ್ನು ಬಿಲ್ಲಿನ ಹುರಿ ಹಗ್ಗವನ್ನಾಗಿಯೂ ವಿಷ್ಣುವನ್ನು ಬಾಣವನ್ನಾಗಿಯೂ ಮಾಡಿಕೊಂಡು ಅವರೊಡನೆ ದಿವ್ಯ ಸಹಸ್ರ ವರ್ಷಗಳ ತನಕ ಯುದ್ಧ ಮಾಡುತ್ತಿದ್ದು ಕೊನೆಗೆ ಅವು ಸೇರುವ ಕಾಲದೂ ಬಂದೊಡನೆಯೇ ಬಾಣವನ್ನು ಬಿಟ್ಟು ಆ ತ್ರಿಪುರಗಳನ್ನು ಸುಟ್ಟುರುಹಿದ ಈ ಕಥೆಯಲ್ಲಿ ಹಸುರರು ಈಶ್ವರನ ಅನುಗ್ರಹದಿಂದ ಮೂರು ಪುರಗಳನ್ನು ಏರ್ಪಡಿಸಿಕೊಂಡಂತೆಯೇ ಜೀವರು ಕೂಡ ಜ ಜಾಗ್ರ ಅಥವಾ ಎಚ್ಚರ ಸ್ವಪ್ನ ಕನಸು ಸುಷುಪ್ತಿ ಗಾಢನ್ ಇದ್ರೆ ಎಂಬ ಮೂರು ಅವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಜಾಗ್ರತ ಅವಸ್ಥೆಯೇ ಚಿನ್ನದ ಪುರ ಯಾಕಂದರೆ ಇದು ಚಿನ್ನದಂತೆ ತೊಳಗುಟ್ಟುವ ಶಬ್ದ ಸ್ಪರ್ಶ ರೂಪರ ಎಂಬ ವಿಷಯಗಳಿಂದ ತುಂಬಿದೆ ಚಿನ್ನದ ಪುರವನ್ನು ಆಶ್ರಯಿಸಿದ್ದು ತಾರಕಾಕ್ಷನಂತೆ ಜಾಗ್ರತಿನ ಅಭಿಮಾನಿಯಾಗಿರುವ ಜೀವನ ಸ್ವರೂಪಕ್ಕೆ ವಿಶ್ವ ಅಂತೇಳಿ ಹೆಸರು ಸ್ವಪ್ನ ಅವಸ್ಥೆ ಬೆಳ್ಳಿಯ ಇದು ಬೆಳ್ಳಿಯಂತೆ ಸ್ವಚ್ಛವಾದ ಮನಸ್ಸಿನಿಂದ ಆಗಿದೆ ಈ ಅವಸ್ಥೆಯು ತನ್ನದಿಂದ ಅಭಿಮಾನ ಪಡುವ ಜೀವನ ಸ್ವರೂಪಕ್ಕೆ ತೈಜಸ ಅಂತೇಳಿ ಹೆಸರು ವಿಶ್ವ ತೈಜಸ ಇನ್ನು ಸುಷುಪ್ತಿ ಎಂಬುದು ಕಬ್ಬಿಣದ ಪುರದಂತೆ ಇರತಕ್ಕಂಥದ್ದು ಅಂದರೆ ಸಾಮಾನ್ಯವಾಗಿ ಕಬ್ಬಿಣದಲ್ಲಿ ಪ್ರಕಾಶ ಇರುವುದಿಲ್ಲ ಇದರಂತೆ ಈ ಗಾರ್ಡನಿದ್ರೆಯಲ್ಲಿ ಯಾವ ವಿಷಯವು ತೋರದೆ ಮರೆವು ಮುಚ್ಚಿಕೊಂಡಂತೆ ಇರ್ತದೆ ಸುಷುಪ್ತಿ ಮರವೇ ಆವರಿಸಿದಂತೆ ಇರ್ತದೆ ಸುಷುಪ್ತಿಯು ತನಗ ಉಂಟೆ ಅರಿಯುವ ಜೀವನ ಸ್ವರೂಪಕ್ಕೆ ಪ್ರಾಜ್ಞ ಅಂತೇಳಿ ಹೆಸರು ಹೀಗೆ ವಿಶ್ವ ತೈಜಸ ಪ್ರಾಜ್ಞ ಜಾಗೃತ ಸ್ವಪ್ನ ಸುಷುಪ್ತಿ ಕಥೆಯಲ್ಲಿ ಹಸುರರು ತಮ್ಮ ಸುಖಕ್ಕಾಗಿ ಜನರನ್ನೆಲ್ಲ ಕಾಡುತ್ತಿದ್ದಂತೆ ಈ ಅವಸ್ಥೆಗಳಲ್ಲಿ ಅಭಿಮಾನವಿರುವವರು ಸ್ವಾರ್ಥಪರವರಾಗಿರ್ತಾರೆ ಜಾಗ್ರತ ಸ್ವಪ್ನ ಸುಷುಪ್ತಿಗಳನ್ನೇ ಸತ್ಯವೆಂದು ನಂಬಿದವರು ಸ್ವಾರ್ಥಪರಾಗಿರ್ತಾರೆ ನಿಜವಾದ ಆತ್ಮರೂಪವು ಈ ಮೂರಕ್ಕೂ ಮೀರಿರುವುದರಿಂದ ತುರಿಯವೆನಿಸಿರುತ್ತದೆ ಈ ಮೂರು ಅವಸ್ಥೆಗಳನ್ನು ದಾಟುವುದಕ್ಕೆ ಬೇಕಾದ ಸಹಾಯ ಸಂಪತ್ತುಗಳು ಯಾವುವು ಎಂದರೆ ಭೂಮಿಯೇ ರಥವಾಗಬೇಕು ಅಂದರೆ ಮೂರು ಅವಸ್ಥೆಗಳಲ್ಲಿ ಎಲ್ಲವೂ ಪ್ರಪಂಚವೂ ಎಲ್ಲ ಪ್ರಪಂಚವೂ ಅಡಕವಾಗಬೇಕು ಹ್ಞೂ ಭೂಮಿಯೇ ರಥವಾಗಬೇಕು ಅಂತೇಳಿ ಏನರ್ಥ ಮೂರು ಅವಸ್ಥೆಗಳಲ್ಲಿ ಎಲ್ಲ ಪ್ರಪಂಚವೂ ಅಡಕವಾಗಬೇಕು ಜಾಗ್ರತ ಸ್ವಪ್ನ ಸುಶುಪ್ತಿ ಈ ಮೂರು ಅವಸ್ಥೆಗಳಲ್ಲಿ ಎಲ್ಲ ಪ್ರಪಂಚವೂ ಅಡಕವಾಗಬೇಕು ಪ್ರಪಂಚವೆಲ್ಲ ಅಷ್ಟೇಂತ ಆ ಮೂರು ಅವಸ್ಥೆಗಳಿದ್ದಂತೆ ಜಾ ಕನಸು ಗಾರ್ಡನ್ ನಿತ್ಯವಲ್ಲದು ಬ್ರಹ್ಮನು ಸಾರಥಿ ಆಗಬೇಕು ವೇದಗಳು ಗಾಲಿಗಳಾಗಬೇಕು ಅಂದರೆ ಶ್ರೋತ್ರಿಯನಾದ ಸದ್ಗುರುವಿನ ಸಹಾಯದಿಂದ ವೇದಗಳ ಸಾರವನ್ನು ಗ್ರಹಿಸಬೇಕು ಬ್ರಹ್ಮ ಅಂದರೆ ಸದ್ಗುರು ಶ್ರೋತ್ರಿಯನಾದ ಸದ್ಗುರು ಅವನು ಸಾರಥಿ ಆಗಬೇಕು ಅವನು ಮಾರ್ಗದರ್ಶಕನಾಗಬೇಕು ನಮ್ಮನ್ನು ಕೊಂಡೊಯ್ಯತಕ್ಕಂತಹ ಸಾರಥಿ ಅಥವಾ ಅವನ ಹೇಗೆ ವೇದಗಳು ಗಾಲಿಗಳಾಗಬೇಕು ಅಂದರೆ ಸಹಾಯ ವೇದಗಳ ಸಹಾಯದಿಂದ ವೇದ ಸಾರವನ್ನು ಗ್ರಹಿಸಬೇಕು ಆ ಸದ್ಗುರುವಿನ ಸಹಾಯದಿಂದ ಮೇರು ಪರ್ವತವು ಬಿಲ್ ಆಗಬೇಕು ಮತ್ತು ಆದಿಶೇಷನ ಬಿಲ್ಲಿನ ಹುರಿಯಾಗಬೇಕು ಅಂದರೆ ಅಷ್ಟೈಶ್ವರ್ಯವನ್ನು ಬಿಲ್ಲಿನಂತೆ ತನ್ನ ವಶದಲ್ಲಿ ಬಗ್ಗಿಸಿಟ್ಟುಕೊಳ್ಳಬೇಕು ಮೇರು ಬರುವತೋ ಸಂಪತ್ತು ಅದು ಬಿಲ್ಲಿನಂತೆ ಬಾಗಬೇಕು ಅಂದರೆ ನಮ್ಮ ನಮ್ಮ ಕಾಲ್ ಅದು ಅದರ ಕಾಲ್ ನಾವು ಬಿಡುವುದಲ್ಲ ಅದಕ್ಕೆ ವಶನ ಆಗದೇ ಇರಬೇಕು ಅಂತೇಳಿ ಮತ್ತು ಸರ್ಪದಂತಿರುವ ಬುದ್ಧಿಯನ್ನು ಬಿಗಿಹಿಡಬೇಕು ಅಂತೇಳಿ ಆದಿಶೇಷನ್ ಬಿಲ್ಲಿನ ಹುರಿ ಅಂತ ಹೇಳಿದರೆ ಬುದ್ಧಿಯನ್ನು ಸರ್ಪದಂತಿರ್ತಕ್ಕಂಥ ಬುದ್ಧಿ ಅದನ್ನು ಬಿಗಿಹಿಡೀಬೇಕು ನಾವು ಹ್ಞೂ ಬಾಣವಾಗಬೇಕು ಅಂದರೆ ಮೂರು ಅವಸ್ಥೆಗಳಲ್ಲಿ ವ್ಯಾಪಿಸಿಕೊಂಡಿರುವ ವಿಷ್ಣುವು ವ್ಯಾಪಕತ್ವದಿಂದಾಗಿ ವಿಷ್ಣು ಅಂತೇಳಿ ವ್ಯಾಪಿಸಿರುವವನ್ನೆಲ್ಲೆಡೆ ಮೂರು ಅವಸ್ಥೆಗಳಲ್ಲಿ ವ್ಯಾಪಿಸಿಕೊಂಡಿರುವ ಆತ್ಮಸ್ವರೂಪದ ಕಡೆಗೆ ಮನಸ್ಸು ತಿರುಗಬೇಕು ಅಂತೇಳಿ ಅರ್ಥ ಬಾಣ ಅಂದರೆ ಗುರಿ ಆ ನಮ್ಮ ಮನಸ್ಸು ನಮ್ಮ ಗುರಿ ಆಗಬೇಕದು ಯಾವುದು ಬಾಣ ಹೇಗೆ ಗುರಿ ಮಾಡಿದೆಯೋ ವಿಷ್ಣುವೇ ಬಾಣವಾಗಬೇಕು ಹಾಗೆ ಮೂರ ವಸ್ತುಗಳು ವ್ಯಾಪಿಸಿಕೊಂಡಿರತಕ್ಕಂಥ ಆತ್ಮಸ್ವರೂಪದ ಕಡೆಗೆ ನಮ್ಮ ಮನಸ್ಸು ತಿರುಗಬೇಕು ಆ ಗುರಿಯ ಕಡೆಗೆ ಪ್ರತ್ಯಕ್ ದೃಷ್ಟಿಯನ್ನು ಅಭ್ಯಾಸ ಮಾಡ್ತಾ ಇರಬೇಕು ಪರಾಗ ದೃಷ್ಟಿಯಿಂದ ಹೊರಗಿನದ್ದು ಪ್ರಪಂಚ ಇಂದಿರ ಪ್ರಪಂಚ ಪ್ರತ್ಯಕ್ ದೃಷ್ಟಿಯಿಂದ ಒಳ ದೃಷ್ಟಿ ಅಂತರ್ದೃಷ್ಟಿಯನ್ನು ಅಭ್ಯಾಸ ಮಾಡ್ತಾ ಇರಬೇಕು ಹೀಗೆ ಮಾಡ್ತಾಯಿದ್ದರೆ ಅಂದರೆ ತಾನು ಆತ್ಮನು ಎಂಬುದನ್ನು ಮನನ ಮಾಡ್ತಾ ಶ್ರವಣ ಮಾಡ್ತಾ ನಿಧಿ ಧ್ಯಾನ ಮಾಡ್ತಾಯಿದ್ರೆ ಕೊನೆಗೆ ದಿವ್ಯ ಸಹಸ್ರ ವರ್ಷಕ್ಕೆ ಮೂರು ಪುರಗಳು ಒಂದಾದಂತೆ ಮೂರು ಅವಸ್ಥೆಗಳನ್ನು ಒಂದೇ ಸಮವಾಗಿ ಕಾಣುವ ನಿಷ್ಪಕ್ಷಪಾತ ಬುದ್ಧಿ ಬರ್ತದೆ ಈ ಬುದ್ಧಿಯಿಂದ ನೋಡಿದ ತಕ್ಷಣವೇ ಮುಕ್ಕಣ್ಣನಿಂದ ಮೂ ಪುರಗಳು ಸುಟ್ಟು ಬೂದಿಯಾದಂತೆ ಮೂರು ಅವಸ್ಥೆಗಳು ಮಿತ್ ಎಂಬ ಅರಿವು ಇದು ಇದರ ಅರ್ಥ ಹೀಗೆ ತ್ರಿಪುರ ಮಥನದ ಕಥೆ ಇದೆ ಇಲ್ಲಿ ನಾವು ಜಾ ಮೂರು ಅವಸ್ಥೆಗಳು ಮತ್ತು ತುರಿಯ ಯಾವುದು ಆತ್ಮನ ತುರಿಯನು ಎಂಬಂತಹದ್ದನ್ನು ನಾವು ಇದರಲ್ಲಿ ಕಾಣಬಹುದು ದೃಷ್ಟಾಂತ ಮುಖೇನ ಮುಂದಿನದ್ದನ್ನು ನಾಳೆ ದಿವಸ ನೋಡೋಣ ಹದಿನೈದು ಕಥೆಗಳು ಇಲ್ಲಿಗೆ ಮುಗಿಯಿತು ಹರೇರಾಮ ಶ್ರೀಶಂಕರ ಅರ್ಪಿತ ಶ್ರೀ ಸಚ್ಚಿದಾನಂದ ಓಂ ದತ್ಸತ್ತು